ಪಕ ಧರ್ಮ ಸರ್ವರ್ಮಸ್ವಿಣಿ ಅವತಾರ್ಠಾ ರಾಮಕೃಷ್ಣ ವಸುದೆ ವಸು ತಂ ದಚಾರೂಮರ್ದನ ದೇವೀ ಪರಮ जयति जगति माया ययाधवस्ते वचन रचन में कवय्या ध्रुवपी याद यो ध्रुवों सकल कुशल पात्र ब्रह्मपुत्री वंदेरी आदंत भक्ति ಹೇಗೆ ಭಕ್ತಿಯ ಸಾಧಕರು ವಿವಿಧ ಮಾರ್ಗಗಳಲ್ಲಿ ತಮ್ಮ ಸಂಸ್ಕಾರದ ಅಭಿರುಚಿಗೆ ತಕ್ಕಂತೆ ಪ್ರಾಥಮಿಕ ಹಂತಗಳಲ್ಲಿ ಈ ಭಕ್ತಿಯೋಗವನ್ನು ಆಚರಿಸ್ತಾ ಆಚರಿಸ್ತಾ ಆ ಏಣಿಯನ್ನು ಹತ್ಕೊಂಡು ಮೇಲುಗಡೆ ಹೋಗಿ ಅಲ್ಲಿ ಒಂದೇ ರೂಪವಾದಂತಹ ಭಕ್ತಿ ಅಂದ್ರೆ ಆ ಭಗವತ್ ಸ್ವರೂಪವೇಕ್ತಿ ಅದನ್ನು ಚೆನ್ನಾಗಿ ಅನುಭವಿತಿ ಪುನಃ ಅದನ್ನು ಈ ಲೋಕದಲ್ಲಿ ಪ್ರಕಟಪಡಿಸುವಾಗ ಎಂದಿನಂತೆ ತಾವು ಯಾವ ಒಂದು ಭಕ್ತಿಯ ಅಥವಾ ಭಾವದ ಅವಲಂಬನೆಯನ್ನು ಇಟ್ಕೊಂಡು ಭಕ್ತಿಯಾಗಿ ಅದನ್ನು ಪರಿಣಮಿಸಿದ್ದರೋ ಅದೇ ಮುಖದಲ್ಲಿ ಪುನಃ ಆ ಪರಮ ಪ್ರೇಮ ಅಥವಾ ಭಕ್ತಿಯನ್ನೇ ಪುನಃ ಅವರು ಪ್ರಕಟಪಡಿಸುವುದು ನಮಗೆ ಕಂಡುಬರುತ್ತದೆ ನಮಗೆ ಕಂಡುಬರುತ್ತದೆ ಆದರೆ ಅವರು ಪ್ರಾಥಮಿಕ ಹಂತದಲ್ಲಿ ಯಾವ ಭಾವವನ್ನು ಆಶ್ರಯಿಸಿಕೊಂಡು ಹೋದ್ರೋ ಯಾವ ಹಂತದಲ್ಲಿದ್ದರೋ ಅದೇ ಬೇರೆ ಯಾವಾಗ ಅವರು ಪರಮ ಭಕ್ತಿಯನ್ನು ಮುಟ್ಟಿ ವಾಪಾಸು ಈ ಲೋಕದಲ್ಲಿ ನಮ್ಮ ನಿಮ್ಮೆಲ್ಲರ ರೀತಿಯಲ್ಲಿ ಬದುಕುತ್ತ ಆ ಭಗವಂತನ ಭಕ್ತಿಯನ್ನ ಅಭಿವ್ಯಕ್ತಪಡಿಸುವುದು ಆ ಭಕ್ತಿಯೇ ಬೇರೆ ಅಂದ್ರೆ ಅದರಲ್ಲಿ ತಾರತಮ್ಯವಿದೆ ಏನದು ಅಂದ್ರೆ ಮೊಟ್ಟ ಅವರು ಸಾಧಕರ ಹಂತದಲ್ಲಿ ಇದ್ದಾಗ ಯಾವುದೋ ಒಂದು ಭಾವವನ್ನು ಆಶ್ರಯಿಸಿದ್ರಲ್ಲ ಅದು ಗೌಣಿ ಭಕ್ತಿ ಗೌಣಿ ಭಕ್ತಿ ಗೌಣಿ ಭಕ್ತಿ ಅಂದರೆ ಪ್ರಾಥಮಿಕ ಹಂತದ ಭಕ್ತಿ ಅದರಲ್ಲಿ ಅವರಿಗೆ ಇನ್ನು ಅವರಲ್ಲಿ ಕೆಲವು ದೋಷಗಳಿದು ಭಗವಂತನ ಕುರಿತಾದಂತಹ ಕೆಲವು ಕಲ್ಪನೆಗಳಲ್ಲಿ ದೋಷಗಳಿದ್ದುವು ಎಲ್ಲ ಇರುವಂತಹ ಸಾಧ್ಯತೆಗಳಿದೆ ಆದರೆ ಯಾವಾಗ ಅದೇ ಆ ಭಕ್ತಿ ಪರಮ ಪಕ್ವವಾಗಿ ಭಗವಂತನ ಸ್ಪರ್ಶದಿಂದ ಭಗವತ್ ಸ್ವರೂಪವನ್ನೇ ಅವರ ಪವಿತ್ರ ದೇಹದಲ್ಲಿ ತಳೆದು ಹೊರಗೆ ಅವಿವ್ಯಕ್ತವಾಗುತ್ತೋ ಆಗ ಆ ಭಾವ ಪರಿಶುದ್ಧ ದೋಷರಹಿತ ಪೂರ್ಣ ಆದ್ರೆ ಭಾವ ಅದೇ ರೀತಿ ನಮ್ಗೆಲ್ಲ ಅದೇ ರೀತಿ ಕಾಣುತ್ತೆ ಯಶೋದೇ ಪರಮಾತ್ಮನನ್ನ ಮಗುವಿನ ರೀತಿಯಲ್ಲೇ ಪ್ರೀತಿಸುವುದು ಸಾಧಕೀಯ ಹಂತದಲ್ಲೂ ಕೂಡ ನಂತರ ಪರಮ ಪ್ರೇಮ ಸಿಕ್ಕಿದ ನಂತರವೂ ಕೂಡ ಯಾಕೆ ಇನ್ನು ಬದಲಾಯಿಸುವುದು ಅವ್ರಿಗೆ ಮನಸ್ಸಾಗುವುದಿಲ್ಲ ಎಲ್ಲ ಒಂದೇ ಇಲ್ಲ ನೀವು ಬರಿಸೋದಕ್ಕೆ ಅವರಿಗೆ ಬೇರೆ ಬೇರೆ ಕಾಣಿಸೋದಿಲ್ಲ ಯಾಕಂದ್ರೆ ಅಲ್ಲಿ ಮುಟ್ಟಿ ಆಯ್ತು ಆ ಛಾವಣಿಯನ್ನು ಮುಟ್ಟಿ ಆದ್ಮೇಲೆ ನಾನು ವಾತ್ಸಲ್ಯ ಮಾರ್ಗವನ್ನು ಇಟ್ಕೊಂಡು ಹೋದಾಗ ಯಾಕೋ ಸರಿ ಕಾಣ್ತಾ ಇಲ್ವಲ್ಲ ಚೇಂಜ್ ಮಾಡೋಣ ದಾಸ್ತ್ಯ ಮಾರ್ಗಕ್ಕೆ ಅಂತ ಅನ್ಸೋದಿಲ್ಲ ಅದು ಕೇವಲ ಆರಂಭಿಕ ಹಂತದಲ್ಲಿ ಮಾತ್ರ ಅವರಿಗೆ ಆ ಏನದು ಭಾವದಲ್ಲಿ ವೈವಿಧ್ಯತೆ ಕಾಣ್ತದೆ ಡಿಫರೆನ್ಸ್ ಕಾಣ ಮೊದಲನೆಯದರಲ್ಲಿ ಯಾವುದು ಪ್ರಾರಂಭಿಕ ಹಂತದಲ್ಲಿ ಒಂದು ಸಲಿಯ ಭಗವಂತನನ್ನು ಮುಟ್ಟಿದ ಮೇಲೆ ಅವನ ಜೊತೆಗೆ ಒಂದು ಸಂಪರ್ಕವನ್ನು ಹೊಂದಿದ ಮೇಲೆ ಆ ಪರಮ ಪ್ರೇಮವನ್ನು ತಮ್ಮಲ್ಲಿ ಸಂಪೂರ್ಣವಾಗಿ ಅನುಭವಿಸಿ ಆವಿರ್ಭವಿಸಿಕೊಂಡ ಮೇಲೆ ನಂತರ ಅದರಲ್ಲಿ ಯಾವ ವೈವಿಧ್ಯತೆಯೂ ಇಲ್ಲ ಯಾವ ವೈದ್ಯತೆಯೂ ಇಲ್ಲ ಸೀಕ್ರೆಟ್ ಇದೆ ಆದರೆ ಹೊರಗಡೆಯಿಂದ ನೋಡ್ತಾ ಇರುವಂತಹ ಅಜ್ಞಾನಿಗಳಂತಹ ನಮ್ಮ ದೃಷ್ಟಿಯಲ್ಲಿ ಈಕೆ ಅಥವಾ ಈತ ವಾತ್ಸಲ್ಯ ಆಸಕ್ತಿ ಈಕೆ ಅಥವಾ ಈತ ಕಾಂತಾಸಕ್ತಿ ಇದನ್ನ ಅವಲಂಬಿಸಿಕೊಂಡು ಭಗವಂತನನ್ನ ಪ್ರೇಮಿಸ್ತಾ ಅಂತ ನಮಗೆ ಅನಿಸ್ತದೆ ನಮಗೆ ಅನಿಸ್ತದೆ ಅವರಿಗೂ ಆರಂಭಿಕ ಹಂತದಲ್ಲಿ ಅನಿಸಿತ್ತು ಆದರೆ ಒಮ್ಮೆಯಲ್ಲಿ ಹೋಗಿ ಬಂದ ಮೇಲೆ ಗೊತ್ತಾಯ್ತು ಒಂದೇ ಅಂತ ಕಜ್ಜಾಯ ಅದನ್ನು ಅಡ್ಡಡ್ಡವಾಗಿ ಕಡದರು ಸಿಹಿಯೇ ಉದ್ದುದ್ಧವಾಗಿ ಕಡಿದ್ರು ಸಿಹಿಯೇ ಹೇಗಬೇಕಾದ್ರೂ ಕಡಿಗೋದು ಆ ಅನುಭವ ಅಲ್ಲಾಯ್ತವರಿಗೆ ಹೀಗೆ ಈ ದಾಸ್ಯಾಸಕ್ತಿಯಲ್ಲಿ ಹಿಂದೆ ನಾನು ದಾಸ್ಯಾಸಕ್ತಿ ಹಿಂದಿನ ತರಗತಿಯಲ್ಲಿ ಹೇಳಿದೆ ಇದರಲ್ಲಿ ಅದಂತಹ ಆ ಪರಮಾತ್ಮನ ದಾಸ್ಯ ಮಾಡುವಂತಹ ಆಸೆ ಒಳಗಡೆ ಆ ಪರಮ ಪ್ರೇಮಿಯಲ್ಲಿ ಆ ಭಕ್ತನಲ್ಲಿ ಹುಟ್ಟುತ್ತದೆ ಅಂದರೆ ಕುಲಶೇಖರ ಆಳ್ವಾರರು ತಮ್ಮ ಮುಕುಂದ ಮಾಲೆಯಲ್ಲಿ ಒಂದು ಕಡೆ ಹೇಳದಂತೆ ಹೇ ಪರಮಾತ್ಮ ನನಗಿನ್ನೇನೂ ಬೇಡ ನಾನು ನಿನ್ನ ಭೃತ್ಯನ ಭೃತ್ಯನ ಭೃತ್ಯನ ಭೃತ್ಯನ ಭೃತ್ಯನ ಭೃತ್ಯನ ಸೇವೆ ಮಾಡುವಂತೆ ನನಗೆ ಅವಕಾಶ ಕಲ್ಪಿಸಿಕೊಡು ಎಂಬುದಾಗಿ ಡೈರೆಕ್ಟ್ ಭೃತ್ಯನೂ ಅಲ್ಲ ಅಂದ್ರೆ ಕೊನೆ ಏನಾಯ್ತದು ಅಂದರೆ ಸೀಕ್ರೆಟ್ ಏನಂದ್ರೆ ಕೊನೆ ಅಷ್ಟು ಭೃತ್ಯರು ಆ ಭೃತ್ಯರ ಭೃತ್ಯರ ಭೃತ್ಯರ ಭೃತ್ಯ ಈ ಲೋಕವೇ ಸಮಸ್ತ ಲೋಕವೇ ಅದಾಗಿದೆ ಈ ಲೋಕದ ಸೇವೆ ಮಾಡುವುದು ಭಗವಂತನ ಭೃತ್ಯರ ಸೇವೆ ಮಾಡುವುದು ಬೇರೆಯಲ್ಲ ಎಂಬಂತಹ ಭಾವನೆಯವನಲ್ಲಿ ಇಲ್ಲಿ ಉದಯವಾಗುತ್ತೆ ಯಾಕೆ ಅಂದ್ರೆ ಸಕಲವೂ ಅವಂದೇ ಅವನಿಗೆ ಸೇರಿಲ್ಲದ ಡೋಲ್ ಯಾವುದೂ ಇಲ್ಲ ಅವನಿಗೆ ಸೇರಿಲ್ಲದ ವಸ್ತು ಯಾವುದೂ ಇಲ್ಲ ದುಷ್ಟನವೂ ಕೂಡ ಅವನವನೇ ಇವನಿಗೆ ಕಾಣೋದಾಗಿತ್ತು ಶಿಷ್ಟನಂತೂ ಅವನವನೇ ದುಷ್ಟನೂ ಕೂಡ ಅವನವನೇ ಈ ದುಷ್ಟನನ್ನು ಹೊರಗಡೆ ಬಿಟ್ಬಿಟ್ರೆ ಎಲ್ಲಿ ಹೋಯ್ತನಿಗೆ ಅಂದ್ರೆ ಭಗವಂತನ ವಿನ ದುಷ್ಟ ಇನ್ನೊಬ್ಬ ಇದ್ದಾನೆ ಅಂತ ಆಯ್ತಲ್ಲ ಅವರಿಗೆ ಹೇಗಿರು ಸಾಧ್ಯ ಇವನಿಗೆ ಅದು ಕಾಣಲ್ಲ ಇವನು ಆ ಪ್ರೇಮದ ಕಣ್ಣುಗಳಿಗೆ ನನ್ನವನೇ ಎಲ್ಲ ಎಲ್ಲ ಕಡೆ ಇದ್ದಾನೆ ಎಲ್ಲ ಹೃದಯವಾಸಿಯಾಗಿದ್ದಾನೆ ಅಂತಹ ಈ ದಾಸ್ಯಾಸಕ್ತಿಯಲ್ಲಿ ಗುರುಶೇಖರ ಆಡುವವರು ಆ ಭಾವವನ್ನು ಹಾಕಿದ್ದಾರೆ ತುಂಬಾ ಸೊಗಸಾಗಿದೆ ಅದರ ನಂತರ ಆರನೆಯದಾಗಿ ಬರುವುದೇ ಸಖ್ಯಾಸಕ್ತಿ ಅರ್ಜುನನಲ್ಲಿ ಉದ್ಧವನಲ್ಲಿ ಶ್ರೀಧಾಮನಲ್ಲಿ ಸುದಾಮನಲ್ಲಿ ಇವೆಲ್ಲ ವ್ಯಕ್ತ ಸಂಜಯನಲ್ಲಿ ಯಾವ ಒಂದು ಭಾವ ಭಗವಂತನ ಕುರಿತಾದಂತಹ ಭಾವವನ್ನು ಅವರು ಇಟ್ಕೊಂಡು ಹೋದರು ಅದು ಸಖ್ಯ ಆಸಕ್ತಿ ಅರ್ಜುನನಿಗೆ ಅವನು ಸಖ ಸಮಯ ಭಗವಂತನ ಮುಂಚಿನೂ ಒಟ್ಟಿಗೆ ಆಟ ಆಡಿ ಬರೆದವರು ಗೊತ್ತೇ ಇಲ್ಲ ಅವನು ಪರಮಾತ್ಮ ಅಂತ ಯಾವಾಗ ಅವನು ಭಗವದ್ಗೀತೆ ಆ ಸಂದರ್ಭದಲ್ಲಿ ವಿಶ್ವರೂಪ ದರ್ಶನವನ್ನು ತೋರಿಸ್ಬಿಟ್ಟ ಇವನಿಗೆ ನಡ್ಕ ಶುರುವಾಗ ಇದೇನಿದು ಯಾವ ವ್ಯಕ್ತಿಯನ್ನ ನಾನು ಚಿಕ್ಕಂದ ನಿಂದು ಹೇ ಕೃಷ್ಣ ಹೇ ಗೊಲ್ಲ ಅಂತ ಈ ರೀತಿಯಾಗಿ ಕರೆಯುತ್ತ ಹೇ ಇಲ್ಲಿ ಬಾರೋ ಸ್ವಲ್ಪ ನನ್ನ ಕಾಲು ಸಿಕ್ಕೋ ಮರಯ ಅಂತ ಈ ರೀತಿಯಾಗಿ ಹೇಗೆ ಸಲಿಗೆಯಿಂದ ಸ್ನೇಹಿತನಂತೆ ವರ್ತಿಸುತ್ತಿದ್ನೋ ಅಯ್ಯಯ್ಯಾರವನು ಅವನು ಮಹಿಮೆ ಅಂತದ್ದು ಅಂತ ಗೊತ್ತಾದಾಗ ಇಲ್ಲಿ ಭಯ ಶುರುವಾಗತ್ತೆ ಅವನಿಗೆ ತಾನು ಏನೋ ದೊಡ್ಡ ಅಪರಾಧ ಮಾಡಿದೆ ಅಂತ ಅನ್ಸುತ್ತೆ ಬೇಡ್ಕೊಳ್ತಾನೆ ಅದು ವಿಶ್ವರೂಪ ದರ್ಶನದಲ್ಲಿ ಬೇಡ್ಕೊಳ್ತಾನೆ ಹೇ ಪ್ರಭು ನನ್ನನ್ನು ಕ್ಷಮಿಸು ನಾನು ಇಲ್ಲಿಯವರೆಗೂ ತಿಳಿಯದೆ ನಿನ್ನ ಸಖ ಹೇ ಯಾದವ ಹೇ ಕೃಷ್ಣ ಹೇ ಗೊಲ್ಲ ಈ ರೀತಿಯಾಗಿ ನಿನ್ನ ಪರಿಹಾಸೆ ಪರಿಹಾಸ್ಯ ಅಪಹಾಸ್ಯ ಮಾಡಿದ್ದೇನೆ ಕ್ಷಮಿಸು ಕ್ಷಮಿಸು ಅಂತ ಆದರೆ ಅಲ್ಲಿ ಕ್ಷಮಿಸುವಂತಹ ಪ್ರಮೇಯವೇ ಇಲ್ಲ ಯಾಕಂದ್ರೆ ಭಗವಂತನಿಗೆ ಹಾಗೆ ಅನ್ಸೋದೇ ಇಲ್ಲ ಅವನಿಗೆ ಆ ಭಕ್ತನಾದವನು ಎಷ್ಟು ಹತ್ರ ಹತ್ರವಾಗಿ ತನ್ನ ಸಂಬಂಧವನ್ನು ಅವನ ಜೊತೆಗೆ ಕಲಿಸಿಕೊಡ್ತಾನೋ ಅಷ್ಟು ಅಷ್ಟು ಅವನಿಗೆ ಖುಷಿಯಾಗುತ್ತೆ ಅಷ್ಟು ಅವನಿಗೆ ಪ್ರೇಮ ಆ ಗೊಲ್ಲ ಬಾಲಕರು ಅದು ಏನು ಕೃಷ್ಣನೊಂದಿಗೆ ಸೇರ್ಕೊಂಡು ಕೀಡ್ಲೆ ಮಾಡ್ತಾ ಇದ್ರು ಯಾವ ರೀತಿಯಾಗಿ ಕೃಷ್ಣನನ್ನು ಪರಿಭಾವಿಸ್ತಾ ಇದ್ರು ತಮ್ಮ ಆಸೆಗೆ ಶ್ರೀ ಕೃಷ್ಣನನ್ನೇ ಬಳಸಿಕೊಂಡು ಅವನನ್ನು ಕಲಿಯುವಂತೆ ಮಾಡ್ತಾ ಇದ್ರು ಬೆಣ್ಣೆಯನ್ನು ಮನೆ ಮನೆಯಲ್ಲಿ ಕೆಟ್ಟ ಹೆಸರು ಅವನಿಗೆ ಬೆಣ್ಣೆ ಇವರಿಗೆ ಕೃಷ್ಣ ಅದಕ್ಕೂ ತಯಾರಾಗಿದ್ದ ನಿಂದೆಯೂ ಇರಲಿ ನನಗೆ ಪರವಾಗಿಲ್ಲ ಯಾಕೆ ನನ್ನ ಪ್ರಿಯ ಜನರಿಗೋಸ್ಕರ ಈ ನಿಂದೆಯಲ್ಲ ಎಂತದ್ದು ಇಲ್ಲ ನನಗೆ ಅಂತ ಲೋಕದಲ್ಲೂ ಕೂಡ ಯಾವಾಗ ನಾವು ಅತ್ಯಂತ ಯಾರನ್ನಾದ್ರೂ ಒಬ್ಬರು ಪ್ರಿಯರು ಅಂತ ಹೇಳಿ ಭಾವಿಸ್ತೀರೋ ಅವ್ರಿಗೋಸ್ಕರ ಕೆಲವೊಮ್ಮೆ ನಿಂದಾಸ್ಪದವಾದಂತಹ ಕೆಲಸವನ್ನು ಮಾಡಿಬಿಡುವುದಿಲ್ಲವೇ ಇನ್ನು ಭಗವಂತನೇನು ಅದಕ್ಕೆ ಹೊರತೆ ಅವನು ನಿಂದೆಗೂ ಮೀರಿದವನು ಹೀಗಾಗಿ ಅವನಿಗೆ ನಿಂದೆ ಯಾವುದಲ್ಲ ಅವನಿಗೆ ಪ್ರೇಮ ಮಾತ್ರ ಬೇಕು ಅವನ ಆಹಾರ ಏನು ಅಂದ್ರೆ ನೀವು ಕೊಟ್ಟಿರೋ ನೈವೇದ್ಯ ಅಲ್ಲ ಲಡ್ಡು ಅಲ್ಲ ಜಿಲೇಬಿ ಅಲ್ಲ ಅಥವಾ ಬೇರೆ ಏನು ಪಂಚಪರಮಸನ್ನ ಅಲ್ಲ ಅದ್ರ ಜೊತೆಗೆ ಇನ್ನೇನು ಕೊಡ್ತಿರಲ್ಲ ಎಲ್ಲೂ ಸಿಗದೆ ಇರತಕ್ಕಂಥದ್ದು ಮೂರು ಲೋಕದಲ್ಲಿ ಸಿಗದೆ ಇರತಕ್ಕಂಥದ್ದು ಅದಕ್ಕೋಸ್ಕರ ಓಡ್ ಬರ್ತಾನ ಪ್ರೇಮ ಅದನ್ನೇ ಭಕ್ತಿ ಅಂತ ಶಾಸ್ತ್ರೀಯ ಭಾಷೆಯಲ್ಲಿ ಕರೀತೇವೆ ಇದಕ್ಕೋಸ್ಕರ ಅವನು ಹರಿತಾ ಇರ್ತಾನೆ ಯಾವ ರೀತಿಯಲ್ಲೂ ಬಂದರೂ ಪರವಾಗಿಲ್ಲ ಅವನ ಸ್ನೇಹಿತನಾಗಿ ಬಂದರೂ ಪರವಾಗಿಲ್ಲ ಅವನ ಪತ್ನಿಯ ರೀತಿಯಲ್ಲೂ ಬಂದರೂ ಪರವಾಗಿಲ್ಲ ಅವನ ದಾಸನ ರೂಪದಲ್ಲಿ ಬಂದರೂ ಪರವಾಗಿಲ್ಲ ಅವನ ತಾಯಿ ತಂದೆಯ ರೂಪದಲ್ಲಿ ಹುರಿದ್ರೂ ಪರವಾಗಿಲ್ಲ ಇನ್ನು ಶಾಂತ ರೀತಿಯಲ್ಲಿ ಅವನನ್ನು ಉಪಾಸಿಸಿದ್ರೂ ಪರವಾಗಿಲ್ಲ ಎಲ್ಲಕ್ಕೂ ಅಂತಯಾರಿದ್ದಾನೆ ಅವನು ಭಾವ ಸಾಗರ ಅವನು ಭಾವ ಸಾಗರ ಅವನು ಬೇಕಾಗಿರೋದೇನೋ ಭಕ್ತಿ ಮಾತ್ರ ನಿಮ್ಮ ಆ ಭಾವವೂ ಬೇಕಾಗಿಲ್ಲ ಭಾವ ನಿಮಗ್ ಮಾತ್ರ ಭಾವ ನಿಮಗೆ ಸಂಬಂಧ ಕಲ್ಪಿಸ್ಕೊಳ್ಳಿಕ್ಕೆ ಮಾತ್ರ ಅವನು ಅದನ್ನು ನೋಡೋದಿಲ್ಲ ಅವನು ಪ್ರತಿಸ್ಪಂದಿಸ್ತಾನ ಅದಕ್ಕೆ ಅಷ್ಟೆ ಪ್ರತಿಸ್ಪಂದಿಸ್ತಾನ ನಿಮ್ಮ ಕಡೆಯಿಂದ ಆ ಭಾವ ಹೋಗುತ್ತೆ ಪರಮಾತ್ಮ ನನ್ನ ಮಗು ಪರಮಾತ್ಮ ನನ್ನ ತಂದೆ ಪರಮಾತ್ಮ ನನ್ನ ಸಖ ಪರಮಾತ್ಮ ನನ್ನ ಒಡೆಯ ಪರಮಾತ್ಮ ನನ್ನ ಪತಿ ವಿವಿಧ ಭಾವಗಳು ಈ ಎಲ್ಲ ವಿವಿಧ ಭಾವಗಳಿಗೂ ಅವನು ಅದೇ ರೀತಿಯಲ್ಲಿ ಸ್ಪಂದಿಸ್ತಾನೆ ಅದು ಅವನ ಸ್ಪೆಷಾಲಿಟಿ ಆ ವೈಶೇಷ್ಯ ಆ ವಿಶೇಷಣ ಏನು ಅಂತ ಹೇಳಿದ್ರೆ ಆ ವಿಶೇಷತೆ ಅವನಲ್ಲಿ ನಿಮಗೆ ಯಾವ ರೀತಿ ಬೇಕೋ ಅದೇ ರೀತಿಯಲ್ಲಿ ಅವನು ಸ್ಪಂದಿಸ್ತಾನೆ ಇವನು ಇವನೇನೋ ನನ್ನನ್ನೇನೋ ತಂದೆ ಅಂತ ಭಾವಿಸ್ತಾನಲ್ಲ ಅವನು ನೋಡು ಸ್ನೇಹಿತ ಅಂತ ಭಾವಿಸ್ತಾನೆ ಏನು ಅವನಿಗೆ ಸೊಕ್ಕು ಅಂತ ಹೇಳೋದಿಲ್ಲ ತಂದೆ ಅಂತ ಭಾವಿಸಿದ ಮೇಲೆ ಎಷ್ಟು ಪ್ರೇಮವಿದೆಯೋ ಹಾಗೆ ಸ್ನೇಹಿತ ಅಂತ ಭಾವಿಸುದ್ರಲ್ಲಿರೋ ಅಷ್ಟೇ ಪ್ರಯೋಗವಿದೆ ಅವನಿಗೆ ಇದರ ಹತ್ಯ ಆದ್ರಿಂದ ಯಾವ ಒಂದು ಭಾವವೂ ಕೂಡ ಭಗವಂತನ ಆಶ್ರಯಿಸಲಿಕ್ಕೆ ಯಾವ ಒಂದು ಭಾವವೂ ಕೂಡ ಹೆಚ್ಚಲ್ಲ ಯಾವ ಭಾವವು ಕಡಿಮೆಯಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೆ ಇಲ್ಲಿ ಹೇಳಿದ್ವಿ ಹೇಳಿದಾಯಿತು ಆಮೇಲೆ ಈ ಭಗವಂತ ಸ್ನೇಹಿತ ಅನ್ನೋದನ್ನ ಉಪನಿಷತ್ತೇ ಹೇಳಿಬಿಟ್ಟಿದೆ ಉಪನಿಷತ್ತೇ ಸ್ಟ್ಯಾಂಪ್ ಕೊಟ್ಬಿಟ್ಟಿದೆ ನಮಗೆ ಪರ್ಮಿಷನ್ ಮುಂಡೋಕು ಉಪನಿಷತ್ತಿನಲ್ಲಿ ಎರಡು ಹಕ್ಕಿಗಳ ಕಲ್ಪನೆ ಬರುತ್ತೆ ಕೇಳಿರ್ಬೇಕು ನೀವು ಒಂದೇ ದೇಹವೆಂಬಂತಹ ವೃಕ್ಷದಲ್ಲಿ ಒಂದು ಮೇಲುಗಡೆ ಕೊಂಬೆ ಮೇಲೆ ಕೂತ್ಕೊಂಡಿರುವಂತಹ ಒಂದು ಹಕ್ಕಿ ವಿವಿಧ ಬಣ್ಣಗಳ ಹಕ್ಕಿ ಹಾಗೂ ಅದಕ್ಕಿಂತ ಇನ್ನು ಕೆಳಗ್ಗೆ ಕೂತ್ಕೊಂಡಿರುವಂತಹ ಇನ್ನೊಂದು ಹಕ್ಕಿ ಎರಡು ಕಲ್ಪನೆಯನ್ನು ಕೊಟ್ಟಿದ್ದಾರೆ ಮುಂಡಕ್ಕೂ ಉಪನಿಷತ್ ನೋಡಿ ತೆಗೆದು ಅದರಲ್ಲಿ ಸುಂದರವಾದ ವರ್ಣನೆ ಏನಂದ್ರೆ ಈ ಎರಡು ಪಕ್ಷಿಗಳು ಆ ಉಪನಿಷತ್ಕಾರರು ಹೇಳ್ತಾರೆ ಸಯುಜ ಸಖಾಯ ಸುಜ ಅಂದ್ರೆ ಯಾವಾಗಲೂ ಒಟ್ಟೊಟ್ಟಿಗೆ ಇರ್ತಕ್ಕಂಥವ್ರು ಅಂತ ಪತಿಪತ್ನಿಯರಾದ್ರೂ ಬೇರೆ ಆಗುವಂತಹ ಸಂದರ್ಭ ಉಂಟು ಆದ್ರೆ ಪರಮಾತ್ಮ ಆತ್ಮ ಬೇರೆಯಾಗುವ ಸಂದರ್ಭವೇ ಇಲ್ಲ ಅದಕ್ಕೋಸ್ಕರ ಸಯುಜ ಸಯುಜ ಯುಜ ಅಂದ್ರೆ ಯುಜಿರ್ ಯೋಗ ಅದನ್ನು ಕೂಡ ಯಾವಾಗಲೂ ಆ ಸಮಾಧಿಯ ಅವಸ್ಥೆ ನಮಗಿರ್ತದೆ ಅಂತ ತಿಳಿಸಲಿಕ್ಕೆ ಒಂದು ಆಶ್ಚರ್ಯಪಡ್ಬೇಡಿ ನಮ್ಮ ಅವಸ್ಥೆ ಅದೇನೆ ಸಮಾಧಿಯ ಅವಸ್ಥೆಯೇ ನಮ್ಮ ನಿಜವಾದ ಅವಸ್ಥೆ ಇನ್ನೊಂದು ಯುಜಿರ್ ಯೋಗ ಅಂದ್ರೆ ಬಾಂಧವ್ಯ ಒಟ್ಟೊಟ್ಟಿಗೆ ಇರ್ತಕ್ಕಂಥದ್ದು ಒಟ್ಟೊಟ್ಟಿಗೆ ಇರ್ತಕ್ಕಂಥ ಅದೊಂದಾಯ್ತಾ ಇನ್ನೊಂದು ವಿಶೇಷಣ ಇನ್ನೊಂದು ಸಖಾಯ ಬಂತಿದೆ ಸಖಿ ಶಬ್ದ ಅದು ಸಂಸ್ಕೃತದಲ್ಲಿ ನಾವು ಕನ್ನಡವನ್ನು ಹೇಳುವಾಗ ಸಖ ಅಂತ ಹೇಳ್ತೇವೆ ಸಂಸ್ಕೃತವನ್ನ ಅನುವಾದ ಮಾಡ್ಕೊಂಡು ಹೇಳ್ತೇವೆ ಸ್ನೇಹಿತ ಸಖ ಮಿತ್ರ ಅಂತ ತಮಾಷೆ ಏನು ಅಂದ್ರೆ ಸಂಸ್ಕೃತಕ್ ಬಂದಾಗ ಅದು ಇಕಾರ ಅಂತ ಸಾಮಾನ್ಯ ಇಕಾರ ಅಂತ ಅಂದ್ರೆ ಸ್ತ್ರೀಲಿಂಗ ಸ್ತ್ರೀಯರಿಗೆ ಹೇಳ್ತಕ್ಕಂಥದ್ದು ಆದ್ರೆ ಇಕಾರ ಅಂತ ಭೂಲಿಂಗ ಇದು ಸಖಿ ಶಬ್ದ ಅದು ಸಖಾಯ ಅಂತ ಆಗುತ್ತೆ ಸಖಾ ಸಖಾ ಸಖಾಯ ಸಖಾಯ ಅಂತ ಶಬ್ದ ಏನ್ ಗೊತ್ತಾ ಸಯುಜ ಆಗಿರಲಿಲ್ಲ ಸಖಾವ ಖ ಅಂದ್ರೆ ಆಕಾಶ ಇಬ್ರು ಕೂಡ ಒಂದೇ ಆಕಾಶವನ್ನ ಸ್ಪೇಸ್ ಅನ್ನ ಬಳಸ್ಕೊಂಡಿದ್ದಾರೆ ಅಂತ ಅರ್ಥ ಇಬ್ಬರಿಗೂ ಬೇರೆ ಅವಕಾಶ ಇಲ್ಲ ಅಂತ ಅರ್ಥ ನೋಡಿ ಹತ್ತತ್ರ ಹತತ್ರ ಹತ್ತತ್ರ ಹೋಗ್ತಾ ಇದೆಯಾ ಪರಿಭಾವಿಸಬೇಕಿದೆ ಸಕಾನು ಅಂತ ಶಬ್ದವನ್ನು ಖ ಅಂದ್ರೆ ಆಕಾಶ ಖಮ್ ಅಂದ್ರೆ ಆಕಾಶ ಬ್ರಹ್ಮ ಖಂ ಆ ಒಂದೇ ಆಕಾಶವನ್ನು ಎರಡೂ ಕೂಡ ಉಪಯೋಗಿಸಿಕೊಂಡಿದೆ ಯಾವುದು ಜೀವಾತ್ಮ ಮತ್ತು ಪರಮಾತ್ಮ ಈಗ ಎರಡೂ ಜೀವಾತ್ಮ ಮತ್ತು ಪರಮಾತ್ಮ ಇವು ಒಂದೇ ಆಕಾಶವನ್ನು ಉಪಯೋಗಿಸ್ಕೊಂಡಿದೆ ಅಂತ ಹೇಳಿದ್ರೆ ಒಂದು ಲಾಜಿಕ್ ಬಂದುಬಿಡುತ್ತವಾಗ ಒಂದೇ ಜಾಗದಲ್ಲಿ ಸ್ವಾಮಿ ಎರಡು ವಸ್ತು ಇರುವುದಕ್ಕೆ ಹೇಗೆ ಸಾಧ್ಯ ಈಗ ಬಂದಾಗ ಆಗ ಬರುತ್ತಲ್ಲಿ ಹಾಗಿದ್ರೆ ಮಾಡಿಕೊಳ್ಳಿ ಅಲ್ಲಿ ಎರಡಿಲ್ಲ ಸ್ವಾಮಿ ಇರೋದೇ ಒಂದು ಅಂತ ಪರಮ ಅಂತ ಒಂದು ಉಪಾಧಿ ಹಾಕೊಂಡಿದ್ದಾನು ಸರ್ವಜ್ಞತ್ವ ಸರ್ವಶಕ್ತಿತ್ವ ಆಮೇಲೆ ಆನಂದ ಈ ಒಂದು ಉಪಾಧಿ ಹಾಕೊಂಡಿದ್ದಾನೆ ಇನ್ನೊಬ್ಬ ಅಜ್ಞತ್ವ ಅಂದ್ರೆ ಏನೂ ತಿಳಿದಿರದವನು ಅಲ್ಪಶಕ್ತಿಮಾನ್ ಏನು ಕೆಲ್ಸಿರ್ಬಾರ್ದವನು ಹಾಗೆಯೇ ನಿರಾನಂದ ಇವನು ಈ ಒಂದು ಆ ಎರಡು ಉಪಾದಿಗಳೆ ಎರಡು ಜಾಗವನ್ನು ಇಟ್ಕೊಂಡಂಗೆ ಕಾಣ್ತಾ ಇದೆ ಆ ಉಪಾದಿಯನ್ನು ತೆಗೆದುಹಾಕಿ ಅಲ್ಲಿ ಒಂದಕ್ಕೆ ಜಾಗ ಇರುತ್ತೆ ಯಾವ್ದದು ಅವನೊಬ್ಬರೇ ಏನೇನೋ ಹೆಸರು ಕರಿಬೋದು ನೀವು ಅದು ಬೇರೆ ವಿಷಯ ನಂತರ ಅದು ಎಂಜಿನ್ ಮಾಡಿದ್ಮೇಲೆ ಹೆಸರು ಅದು ಅದಕ್ಕಿಂತ ಮುಂಚೆ ಅವನಿಗೆ ಹೆಸರೇ ಇಲ್ಲ ಅವನಿಗೆ ಹೆಸರೇ ಇಲ್ಲ ನಮಗೆ ಹೆಸರಿಲ್ದೇ ವ್ಯವಹರಿಸಲಿಕ್ಕೆ ಸಾಧ್ಯವಿಲ್ಲ ಈ ಪ್ರಪಂಚದಲ್ಲಿ ಅದಕ್ಕೋಸ್ಕರ ನಾವು ನಾಮಕರಣ ಮಾಡೋದು ನಾಮಕರಣ ಮಾಡೋರಲ್ಲ ನಾವೇ ಅವನಿಗೆ ಹೆಸರಿಲ್ಲ ಹೀಗೆ ಅಸಖ ಅನ್ನುವಂಥದ್ದು ಉಪನಿಷತ್ತೇ ಹೇಳಿರುವಂತಹ ವಸ್ತು ಅದು ಅವನ ಒಂದು ಸಂಬಂಧ ಅವನು ಮತ್ತು ನಾನು ಇಬ್ಬರು ಗೆಳೆಯರು ಇಟರ್ನಲ್ ಕಂಪ್ಯಾನಿಯನ್ ಅಂತ ಎಂದೆಂದಿಗೂ ನಾನು ಅವನ ಸ್ನೇಹಿತರು ಸ್ನೇಹಿತರು ಈ ಸ್ನೇಹದ ಭಾವವನ್ನು ಆಶ್ರಯಿಸಿಕೊಡುವುದರಲ್ಲಿ ಕೆಲವು ಭಕ್ತರು ಯಾವ ಒಂದು ಸೌಲಭ್ಯವನ್ನ ನೋಡ್ತಾರೆ ಅಂತ ಹೇಳಿದ್ರೆ ಎಷ್ಟೋ ಒಂದು ನಮ್ಮ ಹೃದಯದಲ್ಲಿ ಇರ್ತಕ್ಕಂತಹ ಹೇಳದಾಗದಂತಹ ನಮ್ಮ ಒಳಗಿನ ರಹಸ್ಯಗಳನ್ನ ನಾವು ನನ್ನ ಅತಿ ಪ್ರಿಯ ಸ್ನೇಹಿತನ ಬಳಿಯಲ್ಲಿ ಹೇಳಿಕೊಳ್ಳಬಹುದು ಹೇಳಿಕೊಳ್ಳಬಹುದು ಅವನ ತಂದೆ ತಾಯಿಯರಿಗೆ ಹೇಳಿರುವುದಿಲ್ಲ ಇದು ಸೋಷಿಯಲ್ ಸೈಕಿ ಏನದು ಒಬ್ಬ ಅಡಲ್ಟ್ ಅಥವಾ ಒಬ್ಬ ಹುಡುಗ ಅವನು ತನ್ನ ತಂದೆ ತಾಯಿ ಹಾಗೂ ತನ್ನ ರಕ್ತ ಸಂಬಂಧಿಗಿಂತಲೂ ತನ್ನ ಸ್ನೇಹಿತನೊಡನೆ ಹೆಚ್ಚು ಬಾಂಧವ್ಯವನ್ನು ಇಟ್ಟಿರುತ್ತಾನೆ ನೋಡಿದೆ ಕೇಳಿ ನೋಡಿ ನಿಮ್ಮ ನಿಮ್ಮ ಮನೆಯಲ್ಲೇ ಕೇಳಿ ನೋಡಿ ಪ್ರಶ್ನೆ ಕೇಳಿ ನೋಡಿ ಒಂದು ಕ್ವಶ್ಚನ್ಯರ್ ಬೇಕಿದ್ರೆ ಕೊಡ್ತೇನೆ ಹಾಗೆ ಹೇಳ್ತಾರ ನಿಮಗೇ ಎಷ್ಟು ವಿಷಯಗಳನ್ನ ಅವರು ಹೇಳಿರೋದಿಲ್ಲ ಆದರೆ ಅವರು ಸ್ನೇಹಿತರ ಬಳಿಯಲ್ಲಿ ಎಷ್ಟೋ ವಿಷಯವನ್ನು ಯಾಕೆಂದ್ರೆ ಅವ್ರು ಸ್ನೇಹಿತರನ್ನು ಅಷ್ಟು ಕ್ಲೋಸ್ ಆಗಿ ಅವರು ನೋಡ್ತಾರೆ ಸೀಕ್ರೆಟ್ ಹಾಗೆಯೇ ಭಕ್ತನಾದವನು ಎಷ್ಟೋ ವಿಷಯಗಳನ್ನು ಬೇರೆಯ ಕೆಲವೊಂದು ಭಾವವನ್ನು ಆಶ್ರಯಿಸಿಕೊಂಡು ಭಗವಂತನ ಮುಂದೆ ಹೇಳಲಿಕ್ಕೆ ಸ್ವಲ್ಪ ಅವನು ಅಲ್ಲಿ ಹಿಂ ಹಿಂಜರಿಯಬಹುದು ಅಂತಹ ಸಂದರ್ಭದಲ್ಲಿ ಈ ಭಗವಂತ ಸಖ ನನ್ನ ಸ್ನೇಹಿತ ಅನ್ನುವಂತಹ ಒಂದು ಬಾಂಧವ್ಯ ಯಾವ ಯಾವಾಗಲೂ ಇತ್ತು ಅಂತ ಹೇಳಿದ್ರೆ ಅವನ ಜೊತೆಗೆ ಎಲ್ಲ ಮಾತಾಡ್ಬಿಡ್ತಾನೆ ಏನೇನು ಹೇಳ್ಕೊಡ್ಬೇಕೋ ನೋಡಪ್ಪ ನಂದು ಈ ದೋಷ ಕಣಿಯ ನನ್ನ ತಲೆಯಲ್ಲಿ ಈಗ ಈ ರೀತಿ ಬರ್ತಾ ಇದೆ ಅದು ಕೆಡಕ್ಕೆ ಆಲೋಚನೆಯೋ ಒಳ್ಳೆ ಆಲೋಚನೆಯೋ ನನಗೆ ಗೊತ್ತಿಲ್ಲ ನೀನಿಗೆಲ್ಲ ಗೊತ್ತು ನಾನು ಎಲ್ಲ ಹೇಳ್ಬಿಟ್ಟಿದ್ದೀನಿ ನೀನು ನೀನು ನಾನು ಬೆಸ್ಟ್ ಫ್ರೆಂಡ್ ಕುದಾಯ್ತಾ ಆತ ಈ ಒಂದು ಮಂಗಳವ್ಯ ಇದೆಯಲ್ಲ ಅದು ನಿಮ್ಮ ಎಲ್ಲ ದೋಷಗಳನ್ನ ಕಳೆದು ಹೋಗ್ಬಿಡುತ್ತೆ ಈಗ ಈ ಸೈಕಾಲಜಿಲಿ ಅದನ್ನೇ ನಿಮ್ ಕ್ರಿಶ್ಟಿಯಾನಿಟಿಲಿ ಕಂಟಷನ್ ಕನ್ಷನ್ ಅಂತ ಯಾಕಿದೆ ಯಾವಾಗ ಈ ತಲೆಯೊಳಗೆ ಬಂದಂತಹ ದೋಷಗಳು ಇನ್ನೊಬ್ಬರ ಮುಂದೆ ಹೇಳಿದಾಗ ಅದೇನಾಗುತ್ತೆ ವ್ಯಕ್ತವಾದಾಗ ಓಡಬಹುದು ಉಳಿಯುವುದಿಲ್ಲ ಅದು ಅದಕ್ಕೆ ಶಕ್ತಿ ಕಡಿಮೆ ಆಗುತ್ತೆ ವ್ಯಕ್ತವಾಗಿರುವುದು ಯಾವುದಕ್ಕೆ ಆಗಲಿ ಶಕ್ತಿ ಕಡಿಮೆ ಆಗುತ್ತೆ ಅದಕ್ಕೆ ಅದಕ್ಕೋಸ್ಕರ ಹೇಳುವುದುಂಟು ನಮ್ಮ ಸಾಧನ ಅನುಭವಗಳನ್ನು ಇನ್ನೊಬ್ಬರ ಮುಂದೆ ಹೇಳಬಾರದು ಏನಿದೆ ರಹಸ್ಯ ಅಂದ್ರೆ ವ್ಯಕ್ತನಾದರೆ ತನೇ ಗುಪ್ತನಾದರೆ ಶಕ್ತನಾಗದಕ್ಕೆ ಹಾಗೆ ಇಲ್ಲಿ ನನ್ನ ದೋಷಗಳನ್ನು ನಾನು ಹೇಳ್ಕೊಡ್ಬೋದು ಅಲ್ಲಿ ಕನ್ಫ್ಯೂಷನ್ ಹಾಗೆ ನನಗೆ ಈ ರೀತಿ ಬಂತು ನನಗೆ ಅವನ ಮೇಲೆ ಇಷ್ಟು ಕೋಪ ನಾನಿವತ್ತು ನಮ್ಮ ನೆರೆ ಹೊರಗರನ್ನು ಇಷ್ಟು ಕಚ್ಚಾಡದೆ ಅಂತ ಹೇಳಿ ಅವನು ಹೋಗಿ ಫಾದರ್ ಹತ್ರ ಹೇಳ್ತಾನೆ ಪಾದರ ತಲೆಯಲ್ಲಿ ಅದೇನಾಗುತ್ತೋ ಅದು ಬೇರೆ ವಿಷಯ ಆದ್ರೆ ಇವನ್ ತಲೆಯಿಂದಂತೂ ಹೋಯ್ತು ತಲೆ ಭಾರ ಕಡಿಮೆ ಆಯಿತು ನೋಡಿ ನನ್ನ ಭಾರ ಕಡಿಮೆ ಆಯ್ತು ಅವನ ತಲೆ ಭಾರ ಬಂದಿರ್ಬೋದು ಅವನ್ ಮಾತ್ರ ತಗೊಳ್ತಾನ ಅದು ವಿಷಯ ನಮ್ಮ ಭಾರ ಕಡಿಮೆ ಹಾಗೆಯೇ ನಮ್ಮ ಧರ್ಮಶಾಸ್ತ್ರದಲ್ಲೂ ಕೂಡ ಎಷ್ಟೋ ಜನಕ್ಕೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಏನಿದೆ ಅನ್ನೋ ಕಲ್ಪನೆಯೇ ಇಲ್ಲ ನಾವೆಲ್ಲ ಓದುವುದು ಸೆಕೆಂಡ್ರಿ ಟೆಕ್ಸ್ಟ್ ಪ್ರೈಮರಿ ಟೆಕ್ಸ್ಟ್ ಓದೋದೇ ಇಲ್ಲ ಪಾಪ ಹೀಗಾಗಿ ಕಲ್ಪನೆಯೇ ಇಲ್ಲ ನಮ್ಮ ಧರ್ಮಶಾಸ್ತ್ರದಲ್ಲಿ ಕೆಲವೊಂದು ಅಪರಾಧಗಳಿಗೆ ಶಿಕ್ಷೆ ಏನು ಅಂತ ಹೇಳಿದ್ರೆ ಆಯಾ ಅಂಗಚ್ಛೇದಗಳನ್ನು ಏನು ಮಾಡಿ ಅವನೇನು ಮಾಡ್ತಾನೆ ಊರೂರಿಗೆ ಹೋಗಿ ತಾನು ಮಾಡಿದ ದೋಷವನ್ನು ಬಾಗಿಲು ತಟ್ಟಿ ಹೇಳಬೇಕಂತ ಮನುಸ್ಪೃತಿಯಲ್ಲಿ ಯಾಜ್ಞವಿಯ ಸ್ಪೃತಿಯಲ್ಲಿ ಇತ್ಯಾದಿ ಸ್ಪೃತಿಗಳನ್ನು ನೀವು ನೋಡ್ಬೋದು ಅದನ್ನು ಏನು ಅಂತ ಹಾಗೆ ಹೇಳುವುದರಿಂದಲೇ ಅದು ಹೊರಟು ಹೋಗುತ್ತೆ ಅನ್ನುವಂಥ ಕಲ್ಪನೆ ನೋಡಿ ಆಗ್ಲೇ ಇತ್ತು ಇದು ಇನ್ನೊಂದು ಸೈಕಾಲಜಿ ಇಲ್ಲೂ ಕೂಡ ಯಾವಾಗ ನಮ್ಗೆ ತುಂಬಾ ಮನಸ್ಸಿಗೆ ದುಃಖವಾದಾಗ ಈ ರೀತಿ ನಾವು ಆ ಮನಸ್ಸಿನ ದುಃಖವನ್ನು ಪರಮಾತ್ಮಲ್ಲಿ ಹೇಳಿಕೊಂಡರೆ ನೋಡಿ ಅದೇ ಹೊರಗಡೆ ಅವ್ರ ಹತ್ರ ಹೇಳ್ಕೊಂಡು ಹೇಳಿ ಅಲ್ಲೂ ಹೇಳಿ ಅದು ಅಲ್ಲೂ ಹೋಗಿ ಅಲ್ಲೂ ಊರೆಲ್ಲ ಹೋಗಿ ನಿಮ್ಮ ವಿಷಯ ಊರೆಲ್ಲ ಹೋಗಿರುತ್ತೆ ಕೊನೆಗೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ವಿಷಯ ಊರಲ್ಲ ಹೋಗಿದ್ದೆ ಯಾಕಂದ್ರೆ ಕೊನೆಯೂ ನೂರನೇ ಮನುಷ್ಯ ಬಂದು ನಿಮ್ಗೆ ಹೇಳ್ತಾ ನಿಮ್ಗೆ ಗೊತ್ತಿಲ್ವಾ ಹೀಗಂತೆ ಅಂತ ಏನ್ರಿ ನನ್ನ ವಿಷಯ ನನಗೆ ಹೇಳ್ತಾ ಇದ್ದರು ನೀವ ನನ್ಗೆ ಗೊತ್ತಾಗಲಿಲ್ಲ ಅಂತ ಅದು ಹೇಗೋ ಬಂದೇ ಬರ್ತದ ಈ ಪೈಶುನಾ ಪೈಶುನಾ ಅಂತ ಹೇಳ್ತಾರೆ ಅದಕ್ಕೆ ಅಂತ ಆ ಪಿಶುನ ಪಿಶಾಚಿ ಅಂತ ಅದನ್ನ ಕರೆದಿದ್ದಾರೆ ಸುಭಾಷಿತಗಳಲ್ಲಿ ಇನ್ನೊಬ್ಬರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಹಿಂದೆ ಅವರ ದೋಷಗಳನ್ನು ಕೊಟ್ಟು ಮಾತನಾಡ್ತಕ್ಕಂಥದ್ದು ಇದು ನಮಗೆ ಗೊತ್ತಿಲ್ಲದೆ ರೌಂಡ್ ಹೊಡೆದು ಬರ್ ಬಂದೇ ಬರುತ್ತಂತೆ ಆ ವ್ಯಕ್ತಿಗೆ ಯಾರ ಬಗ್ಗೆ ಮಾತನಾಡ್ತಿದ್ರು ಅವನ ಬಗ್ಗೆ ಬರು ಯಾಕಂದ್ರೆ ಅಲ್ಲಿ ಅದು ಸ್ಟಾಪ್ ಆಗೋದೇ ಇಲ್ಲ ಅದರ ಸ್ವಭಾವವೇ ಹಾಗೆ ಆ ಪಿಶುನತೆ ಅನ್ನೋದು ಅದು ಸಮಾಜದಲ್ಲಿ ಆಗೈತೆ ಆದರೆ ಭಗವಂತ ಇನ್ಯಾರು ಹೇಳಲಿದೆ ಯಾಕೆ ಅವನು ಕಿವಿ ಇರೋದು ಒಂದೇ ಕಡೆ ಹೀಗೆ ನೀವು ಹೀಗೆ ಹೇಳಿದ್ರೆ ಅವನು ಇಲ್ಲೇ ಹೋಗೋದು ನಿಮ್ಗೋಸ್ಕರ ಅವನು ಈ ಕಿವಿ ಮುಚ್ಕೊಂಡಿರ್ತಾನೆ ಕಿವಿ ಹೋಗಲ್ಲ ಈಗ ಬಾಯಿನ ಹಿಂಗೆ ಮುಚ್ಕೊಂಡಿರ್ತಾನ ಕೇಳೋದಿಲ್ಲ ಇನ್ನೊಬ್ರಿಗೊಂಡೆ ಆದ್ದರಿಂದ ಆ ಭಗವಂತನನ್ನು ಸ್ನೇಹಿತರೂಪದಲ್ಲಿ ಪೂಜಿಸಿ ಪ್ರೀತಿಸಿ ಅದರಲ್ಲೇ ಆ ಒಂದು ಉತ್ಕೃಷ್ಟವಾದಂತಹ ಪರಮಭಕ್ತಿಯನ್ನು ಮುಟ್ಟಿ ಪುನಃ ಅದರಲ್ಲೇ ಸಾರ್ಥಕತೆಯನ್ನು ಪಡೆದು ಲೋಕಕ್ಕೆ ू कगवं उपास प्रीत अंत तोर्सकोट मनी महनिया भक्तरे बता अर्जुन उद्घव श्रीधाम सुधाम इत्यादि नरत वात्सल्य सी वात्सल्य सगवंत मगुआ नो वात्सल्य सी वात्सल्य ಪ್ರತಿಯೊಬ್ಬ ಗಂಡಿನ ಗಂಡುವಿನ ಗಂಡಿನಲ್ಲೂ ಪ್ರತಿಯೊಬ್ಬ ಹೆಣ್ಣಿನಲ್ಲೂ ಉಕ್ಕುವಂತಹ ಸಣ್ಣ ಮಕ್ಕಳನ್ನು ಕಂಡ್ರೆ ಉಕ್ಕುವಂತಹ ಈ ಒಂದು ಯಾವ ಒಂದು ಈ ಸಂಸ್ಕಾರ ವಿಶೇಷ ಇದೆಯೋ ಅದಕ್ಕೆ ವಾತ್ಸಲ್ಯ ಅಂತ ಹೇಳ್ತಾರೆ ಪುಟ್ಟ ಮಗುವನ್ನು ನೋಡಿದ್ರೆ ಮುದ್ದು ಮಾಡಬೇಕು ಅಂತ ಮನಸ್ಸಾಗತ್ತೆ ಮನಸ್ಸಾಗುತ್ತೆ ಅದೇ ಲೌಕಿಕವಾಗಿ ಯಾವುದೋ ಒಂದು ನೀವು ಮುದ್ದು ಮಾಡಿದ್ರೆ ಅದರ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಆಮೇಲೆ ಅದು ಅಲ್ಲ ಈಗ ಆ ಮಗು ಒಂದು ಹಂತದಲ್ಲಿ ಇತ್ತು ನಿಮಗೆ ಮುದ್ದು ಮಾಡೋಣ ಅಂತು ನಾಳೆ ಬೆಳೆದು ದೊಡ್ಡದಾಯ್ತು ಆವಾಗ ಏನಿ ಅವನಲ್ಲಿ ನಿಮಗೆ ಮುದ್ದು ಮಾಡಲಿಕ್ಕೆ ಅವಕಾಶ ಸಿಗೋದೇ ಇಲ್ಲ ಅವನು ಬೆಳೆದ್ ದೊಡ್ಡನಾಗ್ಬಿಟ್ಟ ಅವನು ಅವಳು ಆವಾಗ ನಿಮಗೆ ಆ ವಾತ್ಸಲ್ಯ ಭಾವ ಕಡಿಮೆ ತಾಯಿಗೆ ಮಾತ್ರ ಇರುತ್ತದ ಅದು ಬೇರೆಯವ್ರಿಗಿರೋದಿಲ್ಲ ಆದರೆ ಪರಮಾತ್ಮ ಅವನು ಆನಂದ ಕಂದ ಅವನು ನಿತ್ಯನಾದಂತಹ ಆ ಶಿಶುವಿನ ರೂಪದಲ್ಲಿ ಇರ್ತಕ್ಕಂಥದ್ದು ಬಾಲ ಮುಕುಂದ ನೋಡ್ಲಿಲ್ವೇ ಆ ಬಾಹ ಬಾಲ ಮುಕುಂದ ಅವನ ವರ್ಣನೆ ಮಾರ್ಕಂಡೇ ಪುರಾಣದಲ್ಲಿ ಮತ್ತು ಇನ್ನಿತರ ಪುರಾಣ ಬ್ರಹ್ಮಾಂಡ ಪುರಾಣ ಇನ್ನಿತರ ಪುರಾಣಗಳಲ್ಲಿ ಬರ್ತದೆ ಇಡೀ ಸುಸ್ತ ಪ್ರಪಂಚ ಸೃಷ್ಟಿ ಆ ಪ್ರಳಯ ಜಲದಲ್ಲಿ ಮುಳುಗಿರಬೇಕಾದ್ರೆ ಏಕಾಕಿಯಾಗಿ ಅವನೊಬ್ಬ ಇರ್ತಾನೆ ತಮಾಷೆ ನೋಡಿ ಆಲದ ಮರದ ಎಲೆ ಅಂತೆ ಆಲದ ಮರದ ಎಲೆಯ ಮೇಲೆ ಒಂದು ಮಗು ಈ ಮಾಯೆಗೆ ಇದಕ್ಕಿಂತ ದೊಡ್ಡದಾದ ಉದಾಹರಣೆ ಎಲ್ಲಾದ್ರೂ ಸಿಗುತ್ತೆ ನಿಮಗೆ ಎಲ್ಲಾದ್ರೂ ಆಲದ ಮರದ ಮೇಲ್ಗಡೆ ಎಷ್ಟು ಭಾರ ಅದು ಪಡೆಯಬಲ್ಲದು ನನಗಿನ್ನೂ ಅದು ಅಂದಾಜು ಬರಲಿಲ್ಲ ಎಂತ ಆಲದ ಮರವೋ ಇರ್ಬೋದಪ್ಪ ಇದು ಆಲದ ಮರದ ಎಲೆಯ ಮೇಲೆ ಈ ಬಾಲ ಮುಕುಂದ ತನ್ನ ಕಾರಿನ ಹೆಬ್ಗರಳನ್ನ ಒಂದು ಇಟ್ಕೊಂಡು ತೀಪ್ತಾ ಇದೆ ನೋಡಿ ಆ ಕಲ್ಪನೆ ಎಷ್ಟು ಸುಂದರವಾಗಿದೆ ಹ್ಮ್ ಪರಮಾತ್ಮ ಮತ್ತೆ ಅದು ಸಾಲದಕ್ಕೆ ಅಂತಹ ಆ ಒಂದು ಮಗುವನ್ನು ನೋಡಿ ಆಶ್ಚರ್ಯವಾಯಿತು ಮಾರ್ಕಂಡೆಯರಿಗೆ ಮಾರ್ಕಂಡೇಯರ ಶಿ ಆಶ್ಚರ್ಯವಾಯಿತು ಪುಟ್ಟ ಮಗು ಇಡೀ ಸಮಸ್ತ ಸೃಷ್ಟಿ ಮುಳುಗು ಹೋಗಿದೆ ಈ ಮಗು ಎಲ್ಲಿಂದ ಬಂತಪ್ಪ ಇಲ್ಲಿ ಅದು ಆದರದ ಮೇಲೆ ಎಲ್ಲಪ್ಪ ಇವ್ರಿಗಾದ್ರೆ ಇವ್ರ ಚಿರಂಜೀವಿಗಳು ಅದು ವರ ಇದೆ ಏಳು ಜನ ಚಿರಂಜೀವಿಗಳು ಇವ್ರಿಗೊಬ್ರು ಮಾರ್ಕಂಡೇಯರು ಸಮಸ್ತ ಪ್ರಳಯ ಆದ್ರೂ ಕೂಡ ಇವ್ರು ಇರ್ತಾರೆ ನೋಡ್ತಾರೆ ಆ ಪ್ರಳಯವನ್ನ ಹಿಂದೆ ಹೋದ್ರೆ ನಿಮ್ಗೆ ಬರೆಯೋರು ಯಾರು ಆ ಪ್ರಳಯದ ಬಗ್ಗೆ ಆ ಪ್ರಳಯದ ಬಗ್ಗೆ ವಿವರಣೆ ಬರಿಬೇಕಲ್ಲ ಅವರು ನೋಡೋರು ಬೇಕಲ್ಲ ದ್ರಷ್ಟಾ ಆ ದ್ರಷ್ಟನೆ ಹಿಂದೆ ಹೋದ್ರೆ ಪ್ರಳಯದಲ್ಲಿ ಏನಾಯ್ತು ಗೊತ್ತಾಗುತ್ತೆ ಏನಾಯ್ತು ಅಂತ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ತೋ ಆ ಇನ್ಫಾರ್ಮೇಶನ್ ಹಿಂದಡೆ ಒಬ್ಬ ವ್ಯಕ್ತಿ ಇದ್ದಾನೆ ಯಾರು ಅಂದ್ರೆ ಈ ಮನುಷ್ಯ ಚಿರಂಜೀವಿ ಚಿರಂಜೀವಿ ಅಂದ್ರೆ ನಿಮಗಿಂತೂ ಹೆಚ್ಚು ಕಾಲ ಅವನ ಬದುಕುತ್ತಾನೆ ಅಂತ ಅರ್ಥ ಎಂದೆಂದಿಗೂ ಇರೋನು ಅಂತಲ್ಲ ಇದನ್ನ ನೀವು ನೆನ್ಪಿಟ್ಬಡ್ಬೇಕು ಸಂಸ್ಕೃತದಲ್ಲಿ ತುಂಬಾ ಈ ಶಬ್ದಗಳನ್ನ ಎಷ್ಟು ಸೊಗಸಾಗಿ ಹಾಕಿರ್ತಾರೆ ಅಂದ್ರೆ ಹಾಗೆ ಯಾಕೆಂದ್ರೆ ಹಾಗೆ ಹಾಕ್ಬಿಟ್ರೆ ಭಗವಂತನ ಸೃಷ್ಟಿ ಮೇಲೆ ಕಳೆದಾಯ್ತು ಅಂತ ಲೆಕ್ಕ ಅವನು ಒಬ್ಬರಿಗೆ ಅವನ್ ವರ ಕೊಟ್ಟ ಏನು ಮಗು ನಾವು ಎಲ್ಲರಿಗೂ ತಪ್ಪಿದ್ದೇ ಅಲ್ಲ ಎಲ್ಲರಿಗೂ ಇದೆ ಅಂತ ನೀವನಿಗೆ ಚಿರಂಜೀವಿ ಅಂದ್ರೆ ಅವನ್ ಯಾವಾಗ್ಲೂ ಇರೋ ತಾವೇ ಇಲ್ಲ ಅಂತ ಹೇಳಿದ್ರೆ ಹೋಯ್ತಲ್ಲ ಒಬ್ಬನ ಮೇಲೆ ಇದು ಬೆಣ್ಣೆ ಇನ್ನೊಬ್ಬನಿಗೆ ಸುಣ್ಣ ಏನಾಯಿತು ನೈರ್ಗೃಣ್ಯ ದೋಷ ಭಗವಂತನಿಗೆ ಬಂತು ಭಗವಂತನಿಗೆ ಪಾರ್ಶ್ವಾಲಿಟಿ ಮಾಡಿದ ದೋಷ ಬಂತು ಹಾಗಲ್ಲ ಅದಕ್ಕೆ ಹಾಗೆ ತಿಳ್ಕೊಳ್ಬಾರ್ದು ಹಾಗೆ ನೀವು ವ್ಯಾಖ್ಯಾನ ಮಾಡೋದು ಸುಳ್ಳದು ದಾರಿ ತಪ್ಪಿಸುವುದಷ್ಟೇ ಚಿರ ಅಂದ್ರೆ ಹೆಚ್ಚು ಕಾಲ ಅಂತ ಚಿರ ಇದ್ರೆ ಎರಗಿದ್ದಾನೆ ಅಂದ್ರೆ ಏನರ್ಥ ಹೋದ ಅಂತ ಅದು ಆಲಂಕಾರಿಕವಾದಂತಹ ಭಾಷೆ ಅಷ್ಟೆ ಚೀರಾ ಅಂದರೆ ಹೆಚ್ಚು ಕಾಲ ನೀವೆ ಏನೋ ಒಂದು ಇದಿರುತ್ತೆ ನಾಳೆ ಬೆಳಿಗ್ಗೆ ಹೇಳ್ತೇನೆ ಅಂತ ನಾಳೆ ಬೆಳಿಗ್ಗೆ ಹೇಳ್ತೇನೆ ಅಂತ ಒಂದು ಹೋಪ್ ಇರುತ್ತೆ ಏನಿರುತ್ತೆ ಆಶಾ ಆಶಾಭಾವ ಇರುತ್ತೆ ಅಷ್ಟೇ ಅಷ್ಟೇ ಆಶಾಭಾವ ಅಷ್ಟೇ ಏನೇ ಇರಲಿ ಆದರೆ ಆ ವ್ಯಕ್ತಿಗೆ ಅದಕ್ಕೆ ಇನ್ನೊಬ್ರು ಹೇಳೋದು ಚಿರ ಅಂತ ಹೆಚ್ಚು ಕಾಲ ನಿಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹಾಗೆ ಸಾಮಾನ್ಯ ಜನರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಾಮಾನ್ಯ ಸೃಷ್ಟಿಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅದರ ಚಿರಂಜೀವಿಗಳು ಅವ್ರು ನೋಡ್ತಾರೆ ಈ ಮಗು ಬಾಯಿಯಲ್ಲಿ ಹಿರಿತ್ಕೊಂಡು ಇಲ್ಲಿ ಇದು ಇದೆ ಯಾರು ಅಂತ ಗೊತ್ತಾಗಲ್ಲ ಹೀಗೆ ನೋಡ್ತಾ ಇರಬೇಕಾದ್ರೆ ಅವ್ರ ಕುದೂದು ಉಂಟು ಏನಿದು ಅಂತ ಅವ್ರು ನೋಡಿದ್ರೆ ಸಣ್ಣಗಾಗ ಸಣ್ಣಗಾಗಿ ನೋಡೋಣ ಈ ಮಗು ಏನು ಅಂತ ಹೇಳಿ ಆ ಮಗುವಿನ ಪ್ರವೇಶ ಮಾಡ್ತಾರೆ ಬಾಯಿಯ ಪ್ರವೇಶ ಮಾಡಿ ನೋಡ್ತಾರೆ ಏನಾದ್ರು ಸಮಸ್ತ ಬ್ರಹ್ಮಾಂಡ ಎಲ್ಲಿ ಹೊರಗಡೆ ಕಾಣ್ಲಿಲ್ವೋ ಅದು ಒಳಗಡೆ ಇದೆ ಎಲ್ಲ ಎಳ್ಕೊಂಡಿದ್ದಾನ ಅದು ಹಾಗೆ ತಾನ ಒಂದು ಲಯ ಅಂತ ಹೇಳಿದ್ರೆ ಏನು ಹೊರಗೆ ಪ್ರಾಜೆಕ್ಟ್ ಮಾಡಿದ್ದನ್ನು ಒಳಗಡೆ ಎಳ್ಕೊಳ್ಳುವುದೇ ಲಯ ಪ್ರಳಯ ಅಂದರೆ ಅದು ಸೃಜತೆ ಗಣ್ನತೆ ಜಾ ಅಂತ ಭಗವಂತನ ಹೇಳ್ತಾರ ಜೇಡ ಹೊಡೆದ ಉದಾಹರಣೆಯನ್ನು ಕೊಟ್ಟುಬಿಟ್ಟು ಮುಂಟಕ ನಿಮ್ದಲ್ಲಿ ಯಾವ ರೀತಿ ಜೇಡ ತಾನೇ ನಡೆದಂತಹ ತಂತುವನ್ನ ತಾನೇ ಅದು ಸಿಕ್ಕಾಕೊಳ್ಳೋದೇ ಹೇಗಿರುತ್ತೋ ಪನ ಹೇಳ್ಕೊಳ್ಳುತ್ತೋ ಆ ರೀತಿಯಾಗಿ ಅಂತೆ ಅದು ಹೇಳ್ಕೊಳ್ಳೋದು ತನ್ನಿಂದಲೇ ಅವನು ಹೊರಗಡೆ ಬಿಡ್ತಾನೆ ತನ್ನಿಂದಲೇ ಅವನು ಹೊರಗೆ ಹೇಳ್ಕೊಳ್ತಾನೆ ಅಂತಹ ಆ ಬ್ರಹ್ಮಾಂಡದ ಆ ವೈಚಿತ್ರ್ಯವನ್ನು ನೋಡಿ ಇವನಿಗೆ ದಿಗಿಲು ಉಂಟಾಯಿತು ಆಗ ಅವ್ನು ಪ್ರಾರ್ಥನೆ ಮಾಡ್ತಾನೆ ಹೇ ಪರಮಾತ್ಮ ಇದೇನು ಏನು ಅರ್ಥವೇ ಆಗ್ತಾ ಇಲ್ಲ ಸೊ ಆ ವಾತ್ಸಲ್ಯದ ಬಗ್ಗೆ ನಾನು ಹೇಳ್ತಾ ಈ ಇದು ಆ ಪರಮಾತ್ಮ ಅವನು ಯಾವಾಗ ಅವನು ಮಹಿಮೆ ಅಂತಾನೋ ಆಗ ವಾತ್ಸಲ್ಯ ಮಾಯವಾಗುತ್ತೆ ಆದ್ರಿಂದ ಆ ಮಹಿಮೆಯನ್ನು ಯಾವತ್ತೂ ನೋಡಬಾರ್ದು ಯಶೋದೆಗೆ ಹಾಗೆ ಆಯ್ತು ಯಾವಾಗ ಅವನ ಮಣ್ಣನ್ನು ತಿಂದ ಅಂತ ಹೇಳಿ ಈಗ ಶಿಕ್ಷೆಯನ್ನು ಮಾಡಕ್ಕೆ ಹೋಗಿ ಬಾಯಿ ಅಂತ ಹೇಳಿದಾಗ ಅವನು ತನ್ನ ಆ ನಿಜಸ್ವರೂಪ ತೋರಿಸ್ಬಿಟ್ಟ ಒಳಗೆ ಅವಳಿಗೆ ಒಂದ್ಸಲಿ ಗಾಬರಿಯಾಗಿ ಕಣ್ಕತ್ತು ಬಂದ ಆ ಮಹಿಮೆ ಬಂದಾಗ ಆ ವಾತ್ಸಲೆ ಮರೆಯಾಗುತ್ತೆ ಆದ್ರಿಂದ ಆ ಭಗವಂತನ ಕೃಪೆ ಮಾತ್ರ ಆ ಮಹಿಮೆ ನಮ್ಮಲ್ಲಿ ಇಲ್ಲಿ ಸಾಧ್ಯ ಸಾಧಕದಂದು ಹಾಗೆನೆ ಆತ ಏನ್ ಮಾಡ್ತಾನೆ ಈ ವಾತ್ಸಲ್ಯ ಸತ್ಯ ಈ ವಾತ್ಸಲ್ಯವನ್ನು ಮಾತ್ರ ಇಟ್ಕೊಂಡು ಹೋಗ್ತಾನೆ ಅವನು ಆ ಮಹಿಮೆಯನ್ನೆಲ್ಲ ಮರ್ತು ಎಷ್ಟೇ ಶಕ್ತಿಶಾಲಿ ಆಗಿದ್ರು ಕೂಡ ಪರಮಾತ್ಮ ಇವನಿಗೇನು ಗೊತ್ತಿಲ್ಲ ಇವನೇನು ಅರಿಯದಂತಹ ಮಗು ಇವನನ್ನು ನಾನೇ ಕಾಪಾಡಬೇಕು ಅವನೇ ನನ್ನನ್ನು ಕಾಪಾಡ್ತಾ ಇದ್ರು ಕೂಡ ಇವನನ್ನು ನಾನೇ ಕಾಪಾಡಬೇಕು ಅನ್ನುವಂಥ ಬುದ್ಧಿ ಬರುತ್ತೆ ಇದು ವಾತ್ಸಲ್ಯ ಆಸಕ್ತಿಯ ವೈಶಿಷ್ಟ್ಯ ವಾತ್ಸಲ್ಯ ಪ್ರೀತಿಯ ವೈಶಿಷ್ಟ್ಯ ಯಶೋದೆಗೆ ಹಾಗೆ ಅನ್ಸ್ತಲ್ಲ ಒಬ್ಬೊಬ್ಬ ರಾಕ್ಷಸನ ಒಡನೆ ಶ್ರೀ ಕೃಷ್ಣನ ಘರ್ಷಣೆ ಆಗಿ ಆ ರಾಕ್ಷಸನ ನಾಶವಾದಾಗಲಿಯೂ ಕೂಡ ಈಕೆಗೆ ಈ ಪುಟ್ಟ ಮಗುವೇ ಈ ರಾಕ್ಷಸನ ಕೊಂದಿದ್ದು ಅನ್ನೋ ಮರ್ದೋಯ್ತು ಅವಳಿಗೆ ಏನೋ ಅಲ್ಲಿ ಸ್ಫುಣೆ ಉಂಟಾಯ್ತು ಅಂದ್ರೆ ಅಯ್ಯೋ ಈ ಮಗುವಿಗೆ ಎಷ್ಟು ಸಂಕಷ್ಟಗಳು ಬರ್ತಾ ಇದೆಯಲ್ಲಪ್ಪಾ ಎಷ್ಟೊಂದು ರಾಕ್ಷಸರ ಬಂದು ಪೀಡೆಯನ್ನು ಕೊಡ್ತಾ ಇದಾರಲ್ಲ ಭೂತಗಳು ಕಾಟ ಕೊಡ್ತಾ ಇದೆಯಲ್ಲ ಅದನ್ನ ಹೋಮ ಮಾಡ ಇದರ ಅದೃಷ್ಟ ತೆಕ್ಷಣ ದೃಷ್ಟಿಯನ್ನು ತೆಕ್ಷಣ ಈ ರೀತಿಯಾದಂಥ ಆಲೋಚನೆಗಳಿಗೆ ಆಕೆಗೆ ಬರುತ್ತೆ ಆ ಮಹಿಮೆ ಬರ್ತೋಗುತ್ತೆ ಯಾಕೆ ಈ ಮಹಿಮೆ ಬರ್ತೋಗುತ್ತೆ ಅಂತಂದ್ರೆ ಒಳಗಡೆ ಪ್ರೀತಿ ಜಾಗ್ರತೆ ಆಗುತ್ತೆ ಇದ್ರ ಟೆಕ್ನಿಕ್ ವಾತ್ಸಲ್ಯ ಭಕ್ತಿಯ ಟೆಕ್ನಿಕ್ ಇದು ಭಗವಂತನನ್ನು ನನ್ನ ಮಗುವಾಗಿ ನೋಡುವಂತಹ ಒಂದು ರೀತಿ ನಂದ ಯಶೋಧ ಹಾಗೆಯೇ ವಸುದೇವ ದೇವಕಿ ದಶರಥ ಕೌಸಲ್ಯ ಕಶ್ಯಪ ಅದಿತಿ ಅಲ್ಲಿ ಆಮೇಲೆ ಸುತಪ ಕೃಷ್ಣಿ ಮನು ಶತರೂಪ ಇವರೆಲ್ಲರೂ ಕೂಡ ಆ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿ ನೀನೇ ನನ್ನ ಮಗನಾಗಿ ಬರಬೇಕು ಅನ್ನುವಂಥ ವರವನ್ನು ಕೋರಿದವರು ಯೋಗಿಯು ಕೂಡ ಆಕೆ ಮನುವಿನ ಪತ್ನಿ ನಂದನು ಕೂಡ ಮನು ಅನೇಕ ವರ್ಷ ತಪಸ್ಸು ಮಾಡಿ ನೀನೇ ಮಗನ ನಿನ್ನಂತಹ ಮಂಗ ಬೇಕು ಅಂತ ಅವ್ರು ಹೇಳಿದರು ನೀನೇ ಅಲ್ಲ ಅವ್ರಿಗೆ ಗೊತ್ತಿಲ್ಲ ನೀನೇ ಅಂತ ನಿನ್ನಂತಹ ಅಂತ ತಮಾಷೆ ನೋಡಿ ಭಗವಂತ ಆದರ್ಶನೆ ಮಾಡ್ದ ಇದೇನಿದು ನನ್ನಂತಹ ಅಂದ್ರೆ ನಾನು ಇನ್ನೊಂದದನ್ನ ಇಲ್ಲಿ ಸೃಷ್ಟಿ ಮಾಡುವುದು ನನ್ನಂತ ಅಂದ್ರೆ ನಾನೇ ಬರಬೇಕು ಅಂತ ಅರ್ಥ ಯಾಕಂದ್ರೆ ನನ್ನಂತೂ ಇನ್ಯಾರೂ ಇಲ್ಲ ತೋರಿಸ್ತಾ ಇದ್ರು ನನಗೆ ನೋಡಿ ಇಂಡೈರೆಕ್ಟ್ ಆಗಿ ನಮ್ಮ ತಲೆಯೊಳಗೆ ಹೋಗಬೇಕು ಯಾಕೆ ಅಂದರೆ ನಿರೂಪಮ ಅವನಿಗೆ ಉಪಮೆ ಬೇರೆ ಯಾವುದೂ ಇಲ್ಲ ಉಪಮೆ ಅಂದ್ರೆ ಎರಡು ಇರಬೇಕು ಅಲ್ಲಿ ಚಂದ್ರನಂತೆ ಮುಖ ಅಂತ ಉಪಮೆ ಕೊಡುವಾಗ ಚಂದ್ರನೂ ಇರಬೇಕು ಮುಖವೂ ಇರಬೇಕಲ್ಲಿ ಆದರೆ ಭಗವಂತನಂತೆ ಅಂದ್ರೆ ಇನ್ಯಾರಿದಾರ್ಯಾರಿಲ್ಲ ಅವನೇ ಬರಬೇಕಲ್ಲ ಅವನೇ ಹೊಂಟು ಬಂದ ಹಾಗೆಯೇ ಆ ಅವರ ಭಕ್ತಿಗೆ ಮಿಚ್ಚಿ ಮಗನಾಗಿ ಬಂದು ಅವರಲ್ಲಿ ಆ ರೀತಿಯಾಗಿ ಸಂಬಂಧವನ್ನು ಬೆಳೆಸಿ ಅವರ ಪರಮ ಭಕ್ತಿಗೆ ಕಾರಣ ನಾದ ಭಗವಂತ ಇದು ವಾತ್ಸಲ್ಯಾಸಕ್ತಿಯ ವೈಶಿಷ್ಟ್ಯ ನಂತರ ಬರ್ತಕ್ಕಂಥದ್ದು ಕಾಂತಾಸಕ್ತಿ ಕಾಂತಾಸಕ್ತಿ ಅಂತ ಹೇಳಿದ್ರೆ ಪತಿ ಪತ್ನಿಯಲ್ಲಿ ಇದ್ದಂತಹ ಯಾವ ಒಂದು ಪ್ರೇಮವಿದೆಯೋ ಅದು ಭಗವಂತನೇ ಪತಿ ಪ್ರತಿಯೊಂದು ಜೀವಿಗಳು ಕೂಡ ಭಗವಂತನ ಸತಿ ಎಂಬ ಆರೋಪಣೆಯನ್ನು ಮಾಡಿಕೊಂಡು ಆರಾಧನೆಯನ್ನು ಮಾಡಿ ಅದರಿಂದ ಪರಮ ಪ್ರೇಮವನ್ನು ಮುಟ್ಟಿ ಯಾವ ಒಂದು ಮಾರ್ಗವಿದೆಯೋ ಆ ಮಾರ್ಗವು ಕಾಂತಾಸಕ್ತಿಯ ಮಾರ್ಗ ಇದು ಶ್ರೀಕೃಷ್ಣನ ಅಷ್ಟ ಮಹಿಷಿಯರು ಯಾವ ರೀತಿಯ ಭಗವಂತನನ್ನು ಹಗಲು ಇರಲು ಆ ಪಾತಿವ್ರತ್ಯದಿಂದ ಪ್ರೀತಿಸಿದರೋ ಪೂಜಿಸಿದರೋ ಮತ್ತು ಹಾಗೆ ಆ ಪರಮ ಪ್ರೇಮವನ್ನು ಪಡೆದರೂ ಇದು ಆ ಕಾಂತಾ ಸತ್ಯ ಒಂದು ದೃಷ್ಟಾಂತ ಇದಕ್ಕೆ ನಾವು ಮಧುರ ಭಾವವನ್ನು ತೀರಿಸಿಕೊಳ್ಬೇಕು ಮಧುರ ಭಾವ ಅಂತ ಹೇಳ್ತಾರೆ ಐದು ಭಾವಗಳು ರಾಧೆ ಹಾಗೂ ಕೃಷ್ಣನಲ್ಲಿ ಇರ್ತಕ್ಕಂತಹ ಹಾಗೆಯೇ ಡಾ ಅಥವಾ ಗೋಧ ಹಾಗೂ ಆ ಶ್ರೀರಂಗ ಭಗವಂತ ಮೀರಾ ಹಾಗೂ ಕೃಷ್ಣನಲ್ಲಿ ಇರ್ತಕ್ಕಂತಹ ಸಮಂತ ಇನ್ನೊಂದು ಇದರಲ್ಲಿ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ಕೇವಲ ಇದು ಸ್ತ್ರೀಯರಿಗೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದು ಇನ್ನೊಂದು ವೈಶಿಷ್ಟ್ಯ ಪುರುಷ ಸಾಧಕರು ಕೂಡ ಈ ಭಾವನೆಯನ್ನ ಅವಲಂಬಿಸಿದ್ದಾರೆ ಅನ್ನೋದು ನಮಗೆ ಅಲ್ಲಲ್ಲಿ ಈ ಒಂದು ಸಂತರ ಚರಿತ್ರೆಯನ್ನು ತಿಳಿದು ಬರ್ತದೆ ಶ್ರೀರಾಮಕೃಷ್ಣ ಪರಮಹಂಸರು ಮಧುರ ಭಾವವನ್ನು ಆಚರಿಸಿದ್ದರು ಅಂತ ಅಲ್ಲಿ ಬರ್ತದೆ ಎಲ್ಲ ಸ್ತ್ರೀಯರ ಹಾವಭಾವವೇ ಇತ್ತು ಶ್ರೀರಾಮಕೃಷ್ಣರು ನಿಮಗೆ ಆ ಲೀಲಾ ಪ್ರಸಂಗವನ್ನು ಓದಿದ್ರೆ ಆ ಇಡೀ ಭಾಗ ನಿಮಗೆ ಗೊತ್ತಾಗ್ತದೆ ಅದೆಂತಹ ಆ ಇದು ಅಂತ ಹಾಗೆಯೇ ಶ್ರೀರಾಮಕೃಷ್ಣ ನಂತರ ಮಹಾರಾಷ್ಟ್ರದಲ್ಲಿ ಒಬ್ಬರ ತಂತ್ರ ಬಂದರು ಅವರು ಹೆಚ್ಚು ಜನರಿಗೆ ಪರಿಚಿತರಲ್ಲ ಅವರ ಹೆಸರು ಗುಲಾಬ್ ರಾವ್ ಅಂತ ಅವರು ಸಾವಿರದ ಎಂಟುನೂರ ಅತ್ಯಂತ ಕಡಿಮೆ ವಯಸ್ಸು ಅವರು ಜೀವಿಸಿದ್ರು ಕೇವಲ ಮೂವತ್ತಾರು ವರ್ಷ ಜೀವಿಸಿದ್ರು ಹುಟ್ಟು ಗುರುಡರು ಕೇವಲ ಒಂಬತ್ತು ತಿಂಗಳಿಗೇನೆ ಅವರಿಗೆ ಯಾವುದೋ ಒಂದು ಔಷಧ ಮಾಡಿ ಅದು ತಪ್ಪಾಗಿ ಅವರು ಕಂಡುಹೋಯಿತು ಚಿಕ್ಕಂದಲೇ ತನ್ನ ತಾಯಿಯನ್ನು ತಂದೆಯನ್ನು ಕರೆದುಕೊಂಡು ಆದರೆ ಮಹಾ ಮೇಧಾವಿಗಳು ನೂರ್ ಮೂವತ್ತಕ್ಕೂ ಹೆಚ್ಚು ಮರಾಠಿ ಭಾಷೆಯಲ್ಲಿ ಗ್ರಂಥವನ್ನು ಅದ್ಭುತ ಹಾಗೆ ಅವರು ಯಾವ ಭಾವವನ್ನು ಆಶ್ರಯಿಸಿಕೊಂಡಿದ್ರು ಅಂತ ಹೇಳಿದ್ರೆ ತಾನು ಸಂತ ಮಗಳಾಗಿ ಸಂತ ಮಗಳಾಗಿ ಶ್ರೀಕೃಷ್ಣನ ಪತ್ನಿಯಾಗಿ ಆ ಭಾವವನ್ನು ಆರೋಪನೆ ಮಾಡಿಕೊಂಡು ಅವರು ಒಂದೇ ಒಂದು ಬಟ್ಟೆಯನ್ನು ಸೀರೆಯ ರೀತಿಯಲ್ಲಿ ಉತ್ಕೊಂಡು ಕುಂಕುಮವನ್ನು ಇಟ್ಕೊಂಡು ಯಾವ ರೀತಿ ಹಿಂಕರಿ ಮಾಡ್ತಾರೋ ಅದೇ ರೀತಿ ಫೋಟೋ ಕೂಡ ಇದೆ ಶ್ರೀ ಗುಲಾಬ್ ರಾವ್ ಮಹಾರಾಜ್ ಅಂತ ಆ ಭಗವಂತನಿ ಕಾಂತ ಆಸಕ್ತಿ ಆ ಮಧುರ ಭಾವವನ್ನು ಅವರು ಬೆಳೆಸಿಕೊಂಡು ಅದರಲ್ಲೇ ಆ ಕೃಷ್ಣ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಆಧುನಿಕ ಸಂತರಲ್ಲಿ ಒಬ್ಬರು ಮಹಾರಾಷ್ಟ್ರದ ಸಂತರು ಹಾಗೆ ಇದು ಕಾಂತಾಸಕ್ತಿ ಇದೆಲ್ಲ ನಮ್ಮ ಲೋಕ ಲೋಕದಲ್ಲಿ ಇರತಕ್ಕಂತಹ ಆಸಕ್ತಿ ಹೇಗೆ ನಾವು ಪರಮಾತ್ಮನ ಆ ಇದಕ್ಕೆ ಹರಿಸಿದ್ರೆ ನಾವು ಮುಕ್ತರಾಗ್ತೇವೆ ಅನ್ನೋದಕ್ಕೆ ಇದೊಂದು ನಿದರ್ಶನಗಳು ಕಷ್ಟವಲ್ಲ ಇದು ನಂತರ ಬರ್ತಕ್ಕಂಥದ್ದು ಆತ್ಮ ನಿವೇದನಾ ಶಕ್ತಿ ಆತ್ಮ ನಿವೇದನಾಕ್ತಿ ಇದರಲ್ಲಿ ಹನುಮಂತ ಬಲಿ ವಿಭೀಷಣ ಇವರೆಲ್ಲ ಬರ್ತಾರೆ ತಮ್ಮನ್ನು ತಾವೇ ಭಗವಂತನಲ್ಲಿ ಸಮರ್ಪಣೆ ಮಾಡಿಕೊಂಡಂತಹ ಮಹಾತ್ಮ ತಮ್ಮನ್ನು ತಾವೇ ತ್ರಿಕರಣಪೂರ್ವಕವಾಗಿ ಭಗವಂತನಲ್ಲೇ ಅವರು ಅವನಿಗೋಸ್ಕರ ತಮ್ಮ ದೇಹ ಮನಸ್ಸು ಬುದ್ಧಿ ಎಲ್ಲವನ್ನು ಮಾತು ಎಲ್ಲವನ್ನು ಕೂಡ ಭಗವಂತನಿಗೋಸ್ಕರ ಆತ್ಮ ತಮ್ಮ ಆತ್ಮವನ್ನೇ ನಿವೇದನೆ ಮಾಡಿಕೊಂಡು ಅಂತಹ ಮಹಾತ್ಮ ಈ ಆತ್ಮ ನಿವೇದನಾ ಶಕ್ತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟೋಟಲ್ ಸರೆಂಡರ್ ಆಗುತ್ತೆ ಯಾರು ಈ ಆತ್ಮ ನಿವೇದನಾ ಶಕ್ತಿಯನ್ನು ಬರ್ತಾ ಇರ್ತಾರೋ ಅವರಿಗೆ ಗೊತ್ತಾಗತ್ತೆ ಪ್ರಪಂಚದ ಪ್ರತಿಯೊಂದು ಆಸು ಹೋಗುಗಳು ಕಷ್ಟ ಸುಖ ಇಷ್ಟ ಅನಿಷ್ಟ ಬಂಧುಗಳು ದ್ವೇಷಿಸುವವರು ಇವೆಲ್ಲವೂ ಕೂಡ ಆ ಪರಮಾತ್ಮನ ಅವರೇ ಆ ಪರಮಾತ್ಮನ ಕಾರ್ಯಕ್ಕೋಸ್ಕರವೇ ನನ್ನ ಜೀವನದಲ್ಲಿ ಅವರ ಒಂದು ಆಗು ಇವೆ ಇದು ಸ್ಪಷ್ಟವಾಗಿರ್ತದೆ ಕ್ಲಿಯರ್ ಆಗಿರ್ತದೆ ಏನೋ ಡೌಟ್ ಇರೋದಿಲ್ಲ ಇಲ್ಲಿ ಡೌಟ್ ಇದ್ದಾಗಲೇ ಘರ್ಷಣೆ ಶುರು ಇದೆ ಸಾಧಕರಿಗೆ ಯಾಕೆ ಇಲ್ಲಿ ಘರ್ಷಣೆ ಶುರುವಾಗುತ್ತೆ ಅಂದರೆ ಡೌಟ್ ಇದ್ದಾಗ ಸಂಶಯವಿದ್ದಾಗ ಇದು ಮಾಡ್ತಾರೆ ನಾನೇನು ಈ ರೀತಿ ಮಾಡ್ತಾ ಇದೆಯಲ್ಲ ಆದ್ರೂ ಅವರೆಲ್ಲ ಈ ರೀತಿ ದ್ವೇಷಿಸ್ತಾ ಇದ್ದಾರಲ್ಲ ನಾನು ಇಷ್ಟೆಲ್ಲ ಭಗವಂತನನ್ನ ನಾನು ಪ್ರೀತಿಸ್ತಾ ಇದ್ದೇನೆ ಪೂಜೆ ಮಾಡ್ತೇನೆ ನಾನು ಇಷ್ಟು ಕಷ್ಟ ಬರ್ತಾ ಇದೆಯಲ್ಲ ನನಗೆಲ್ಲವೂ ಕೂಡ ಉಲ್ಟ ಆಗ್ತಾ ಇದೆಯಲ್ಲ ನನ್ನ ಜೀವನದಲ್ಲಿ ಇದೆಲ್ಲ ಪ್ರಶ್ನೆ ಯಾವಾಗ ಬರುತ್ತೆ ಅಂದ್ರೆ ಆ ಒಂದು ಆತ್ಮ ನಿವೇದನ ಆಸಕ್ತಿ ಆ ಒಂದು ಭಾವವನ್ನು ಆಶ್ರಯಿಸಿದ್ದಾಗ ಆ ಒಂದು ಜ್ಞಾನ ಇಲ್ದಿದ್ದಾಗ ನಾನು ಪೂಜೆ ಮಾಡ್ತಾ ಇರುವಂತಹ ಭಗವಂತ ಇಷ್ಟೆ ಇಷ್ಟೇ ಅಂತ ಇಷ್ಟೇ ಇವೆಲ್ಲ ಬೇರೆ ಅಂತ ಇವೆಲ್ಲ ಬೇರೆ ಅಂತ ಆದರೆ ಇಲ್ಲಿ ಆ ಭಕ್ತನಿಗೆ ಎಲ್ಲವೂ ಅವನೇ ಇವನ್ ಜೀವನದಲ್ಲಿ ಬಂದು ಹೋಗ್ತಕ್ಕಂಥ ಎಲ್ಲವೂ ಯಾಕೆಂದ್ರೆ ಭಗವಂತನ ಪರ್ಮಿಷನ್ ಇಲ್ಲದೆ ಯಾವುದು ಆಗ್ಲಿಕ್ಕೆ ಸಾಧ್ಯವಿಲ್ಲ ಹೌದು ಹೌದು ಆ ಒಂದು ಉದಾಹರಣೆ ನಾನು ನಿಮಗೆ ಹೇಳಿದೆ ಯಾರು ಸಂತ ನಾಮದೇವರು ಅವರ ಮನೆಗೆ ಬೆಂಕಿ ಬಿದ್ದಾಗ ಏನಾಯ್ತು ಅವ್ರು ಓಡಾಡಿ ಬಂದ್ರಲ್ಲ ಓಡಾಡಿ ಮನೆಗೆ ಬಂದ್ಮೇಲೆ ನೋಡ್ತಾರೆ ದಗ ದಗ ದಗದ ಬೆಂಕಿ ಹತ್ತಿ ಉರಿತಾ ಇದೆ ಏನ್ ಮಾಡ್ತಾ ಇದಾರೆ ಅಲ್ಲಿ ಬೇರೆ ಕಡೆ ಜಾಗ ಇತ್ತಲ್ಲ ಬೆಂಕಿ ಉರಿದಿರುವಂತ ಜಾಗ ಅದರಲ್ಲಿ ಇರ್ತಕ್ಕಂಥ ತಮ್ಮ ಮನೆಯ ಸಾಮಾನೆಲ್ಲ ತಗೊಂಡು ಹೀಗೆ ಹಾಕ್ತಾ ಇದೆ ಬೆಂಕಿಯೊಳಗೆ ಹಾಕ್ತಾ ಇದಾರೆ ಬೆಂಕಿಯೊಳಗೆ ಬಿಸಾಕ್ತಾ ಇದಾರೆ ಆಹಾ ಆಹಾ ಅಂತ ಆನಂದ ಪಡ್ತಾ ಇದ್ದಾರೆ ಅದು ತಕ್ಷಣ ಇನ್ನು ಭಗವಂತನಿಗೆ ಇನ್ನು ಸುಮ್ಮನೆ ಇರ್ಲಿಕ್ಕಾಗಲಿಲ್ಲ ಓಡ್ ಬಂದ ಅಲ್ಲೇ ಆಹಾ ನಾಮ ದೇವ ಈ ಅಗ್ನಿಯನ್ನು ಕೂಡ ನನ್ನನ್ನು ನೋಡ್ತೀಯೋ ನೀನು ಅಂತ ಅವನಿಗೆ ಪ್ರಶ್ನೆ ಮಾಡ್ತಾನೆ ಹಾಗೆ ಇವನು ಹೇಳ್ತಾನೆ ಪ್ರಭು ನಿನ್ನ ಭಕ್ತನಾದಂತಹ ನನ್ನ ಮನೆಗೆ ಬರುವಂತಹ ಧೈರ್ಯ ನೀನಾಗ ಬೇರೆ ಯಾರಿಗಪ್ಪ ಇರ್ಲಿಕ್ಕೆ ಸಾಧ್ಯ ನೋಡಿ ಭಾವನೆ ನೋಡಿ ಇದು ಆತ್ಮ ನಿವೇದನೆಯಿಂದ ಬರತಕ್ಕಂತಹ ಇದು ಭಾವನೆ ಎಂತಹ ಕಷ್ಟವನ್ನೂ ಕೂಡ ಸಹಿಸುವಂತಹ ಮನೋಭಾವ ಅಲ್ಲಿ ಉತ್ಪತ್ತಿಯಾಗುತ್ತೆ ಅವನು ಕಷ್ಟ ಕಷ್ಟವೇ ಇಲ್ಲ ಹಂಗದೇ ಇಲ್ಲ ಅನಿಷ್ಟ ಅನಿಷ್ಟ ಅನಿಸೋದೇ ಇಲ್ಲ ಅವನು ನೋಡಿ ಹಾಗೆ ಇಷ್ಟವನ್ನು ಕೂಡ ಅವನು ಮೆಲ್ಲುವುದಿಲ್ಲ ಅದು ಇನ್ನೊಂದು ನಿಮಗೆ ಮನಃಶಾಸ್ತ್ರ ಸೈಕಾಲಜಿ ಅಂದರೆ ಇದೆ ನಮಗೆ ಇಷ್ಟ ಬೇಕು ಅಂದರೆ ಅನಿಷ್ಟವೂ ಬರುತ್ತೆ ಮುಲಾಜಿಲ್ಲದೆ ಬರುತ್ತೆ ಎರಡನೂ ತಗೊಳ್ಳೇಬೇಕು ಯಾಕೆ ಅಂದರೆ ಈ ಸಂಸಾರ ಅನ್ನೋದು ಹೇಗೆ ಒಂದಿಂದ ಇನ್ನೊಂದು ಇಲ್ಲವೇ ಇಲ್ಲ ಇದು ಬರ್ಕೊಂಡ್ಬಿಡ್ಬೋದು ನಿಶ್ಚಯ ರೂಪವಾಗಿ ಬರ್ಕೊಂಡ್ಬಿಡ್ಬೋದು ಇದೆಲ್ಲ ಮ್ಯಾಗ್ದಿಮ್ಸ್ ಅಂತ ಹೇಳ್ತಾರೆ ಮ್ಯಾಗ್ಝಿಮ್ಸ್ ಅಂತ ಹೊರಗೆ ಹಚ್ಚಿದಂತಹ ಸತ್ಯಗಳು ಇವೆಲ್ಲ ಹಾಗೆಯೇ ಆ ಆತ್ಮ ನಿವೇದನೆಯಲ್ಲಿ ಏನಾಗುತ್ತೆ ಇವನ ಆತ್ಮವನ್ನೇ ಭಗವಂತನಿಗೆ ಅರ್ಪಿಸಿದ ಮೇಲೆ ಇನ್ ಇವುಂದು ಅಂತ ಏನಿದೆ ಅಲ್ಲಿ ಇವು ಅಂತ ಏನೂ ಇಲ್ಲ ಎಲ್ಲ ಭಗವಂತಂದೆ ಎಲ್ಲ ಭಗವಂತಂದೆ ಸಾವು ಕೂಡ ಅವಂದೆ ಸಾವು ಕೂಡ ಅವಂದೆ ಸಾವು ಆದ್ರೂ ಪರವಾಗಿಲ್ಲ ಯಾಕಂದ್ರೆ ಶರೀರಕ್ಕೆ ದುಃಖವಾದಾಗ ಅಷ್ಟು ಹೋಗಪ್ಪ ಈ ಪ್ರಾಣ ಅಂತ ಅನ್ಸುತ್ತೆ ಆತ್ಮ ನಿವೇದನಿಯಲ್ಲಿ ಇನ್ನೊಂದು ಧೈರ್ಯವಿದೆ ಅನೇಕ ಜನ್ಮಗಳು ಕೂಡ ಇನ್ನು ಮುಂದೆ ಬಂದರೂ ಕೂಡ ನಾನು ತಯಾರಿದ್ದೇನೆ ಎತ್ತಲಿಕ್ಕೆ ಅಂತ ಅದೆಷ್ಟು ಕಷ್ಟ ನೋಡಿ ಅದು ಅದೆಷ್ಟು ಕಷ್ಟ ನೋಡಿ ನೀಚ ಜನ್ಮಗಳಲ್ಲೂ ನೀಚ ಯೋನಿಗಳಲ್ಲೂ ಹೇ ಪರಮಾತ್ಮ ನನ್ನ ನೀನು ಹಾಕಿ ಪರವಾಗಿಲ್ಲ ಅಷ್ಟು ಧೈರ್ಯ ಬಂದ್ಬಿಡುತ್ತೆ ನನಗೆ ಅಷ್ಟು ಧೈರ್ಯ ಆತ್ಮ ಶಕ್ತಿ ಆ ಧೈರ್ಯ ಅಭಯ ನಾನು ರೆಡಿ ಇದ್ದೇನೆ ಅಂತ ಅದು ಆತ್ಮ ನಿವೇದನಾ ಸತ್ಯ ಇದು ನೀವು ಎಷ್ಟು ಸರೆಂಡರ್ ಆಗ್ತಿರೋ ಎಷ್ಟು ಝೀರೋ ಆಗ್ತಿರೋ ಆ ಭಗವಂತ ಅದರ ಪಕ್ಕದಲ್ಲಿ ಒಂದಾಗಿ ನಿಂತ್ಕೊಂಡಿರ್ತಾನೆ ಒಂದಾಗಿ ನಿಂತ್ಕೊಂಡಿರ್ತಾನ ಪಕ್ಕದಲ್ಲಿ ಹಾಗೆ ನಾವು ಝೀರೋ ಆಗಬೇಕು ಆತ್ಮ ನಿವೇದನೆಯಲ್ಲಿ ನಾವು ಝೀರೋ ಆಗಬೇಕು ನನ್ನತನವನ್ನು ಅಳಿಸಿ ನೀನೇ ಉಳಿಯಬೇಕು ನೀನೇ ಉಳಿಯಬೇಕು ಹಾಗೆ ಆದಾಗ ಆ ಪರಮ ಪ್ರೇಮವನ್ನು ಅವನು ಅನುಭವಿಸ್ತಾನ ಯಾಕೆಂದ್ರೆ ಈ ಪ್ರೇಮಕ್ಕೆ ಅಡೆತಡೆ ಯಾವುದು ಗೊತ್ತಾ ಪ್ರೇಮಕ್ಕೆ ಅಡೆತಡೆ ಯಾವುದು ಗೊತ್ತಾ ಕಷ್ಟ ಅಲ್ಲ ಮಿಸರೀಸ್ ಅಲ್ಲ ಬಂಧು ಬಾಂಧವರಲ್ಲ ಅಲ್ವೇ ಅಲ್ಲ ನೀನು ನಾನೇ ಆ ಪರಮಪ್ರೇಮಕ್ಕೆ ಪರಮಪ್ರೇಮವನ್ನು ಅನುಭವಿಸೋದಕ್ಕೆ ತಡೆ ಯಾರೋ ಪರ್ಮಿಷನ್ ಯಾರಿಂದ ಇಲ್ಲ ಅಂದರೆ ನನ್ನಿಂದಲೇ ಇಲ್ಲ ಎಲ್ಲ ನಿನ್ನ ನಿಮ್ಮಿಂದಲೇ ಇಲ್ಲ ಇಲ್ಲದೆ ಹೋದರೆ ಬಂಧು ಬಾಂಧವರು ಅಲ್ಲ ಸಂಸಾರವೂ ಅಲ್ಲ ಕಷ್ಟ ಸುಖಗಳು ಅಲ್ಲ ಇನ್ಯಾವುದೋ ದೂರದಲ್ಲಿ ಕೂತ್ಕೊಂಡಿರೋ ತಥಾನೂ ಅಲ್ಲ ಶೂ ಅಲ್ಲ ನೀವೇ ಇದರಲ್ಲಿ ಸೀಕ್ರೆಟ್ ಗೊತ್ತಾಗುತ್ತೆ ಯಾವಾಗ ನೀವು ಅಲ್ಲಿ ಇಲ್ಲುವಾಗ್ತಿರೋ ಆವಾಗ ಅದು ಡೋರ್ ಓಪನ್ ಆಯ್ತು ಅಂತ ಲೆಕ್ಕ ಆಗುತ್ತೆ ಹರಿದು ಬರುತ್ತೆ ಅಲ್ಲಿ ಗಂಗೆ ಯಾವ ರೀತಿಯಾಗಿ ಆ ಡ್ಯಾಮ್ ಬಿಟ್ಟ ತಕ್ಷಣ ದೋರ್ ಗರಿಯುತ್ತಾ ಹರಿದು ಬರುತ್ತೋ ಆ ಪರಮಾತ್ಮ ಹರಿದು ಬರ್ತ ನನ್ನ ಜೀವನದೊಳಗೆ ಒಳಗೆ ಪರಮಾತ್ಮ ಜೀವನವಾಗುತ್ತೆ ಪರಮಾತ್ಮಯ ಜೀವನ ಅದು ಹೇಗೆ ಅಂದ್ರೆ ಪೂಜೆ ಮಾಡ್ತಾ ಮಾಡ್ತಾ ಕೂಡ ಹಾಗೆ ಆಗಿದೆ ನಮ್ಮಲ್ಲಿ ಒಬ್ಬರು ಭಕ್ತರು ಅವರು ಶ್ರೀವಿದ್ಯಾ ಉಪಾಸಕರು ಹೇಳಿದ್ನೋ ಇಲ್ಲ ಗೊತ್ತಿಲ್ಲ ಶ್ರೀವಿದ್ಯಾ ಉಪಾಸಕರು ಅವರ ಹೆಸರು ಸಂಜೀವ್ ರಾಮಚಂದ್ರ ಅಂತ ಬೆಂಗಳೂರಿನಲ್ಲಿ ತುಂಬ ಶ್ರದ್ಧೆಯಿಂದ ಎಷ್ಟು ಆ ಗೊತ್ತಿದೆ ಮುಖವೇ ಗೊತ್ತಾಗುತ್ತೆ ಅವರ ಮುಖ ಈಗ ಇದ್ದಾರೆ ತುಂಬ ವಯಸ್ಸಾಗಿದೆ ಎಷ್ಟು ದೊಡ್ಡ ಕುಂಕುಮ ಹಾಕೊಳ್ತಿದ್ರು ಅವಾಗ ನಾವು ನೋಡುವಾಗ ಮುಂಚೆ ಅವರೆಲ್ಲ ಮನೆ ಮನೆಗೆ ಹೋಗಿ ಪ್ರವಚನ ಎಲ್ಲ ಮಾಡುವರು ಯಾವಾಗ ತಾಯಿ ಮೇಲೆ ಪ್ರವಚನ ಮಾಡುವಾಗಂತೂ ಅವರಿಗೆ ಆ ದೇವಿಯ ಮೇಲೆ ಕಣ್ಣಲ್ಲಿ ಸುಮ್ಮನೆ ಏರ್ಬರುತ್ತೆ ಅವರಿಗೆ ಅವರ ಪ್ರವಚನಕ್ಕಿಂತ ಅವರ ಮುಖ ನೋಡೋದೇ ಚಂದ ಆ ಇದರಲ್ಲಿ ಆ ದೇವಿಯ ಆವಿರ್ಭೂತಗಳಾದಂತೆ ದಿನಿತ್ಯ ಅವರು ಶ್ರೀವಿದ್ಯೆ ಉಪಾಸನೆಯನ್ನು ಮಾಡತಕ್ಕಂಥ ಹೀಗೆ ಕೆಲವು ವರ್ಷಗಳ ಹಿಂದೆ ನಮ್ಮ ಒಬ್ಬರು ಸ್ವಾಮಿಗಳು ಎಲ್ಲ ಸ್ವಾಮಿಗಳವರು ಪರಿಚಿ ಪರಿಚಿತರು ಕೇಳಿದ್ರು ಒಬ್ರು ಯಾರೋ ಅವ್ರ ಮನೆಗೆ ಹೋಗಿದ್ರಂತೆ ಆ ಮನೆಗೆ ಹೋದಾಗ ಪೂಜೆ ಇದೆಲ್ಲ ಲಾಕ್ ಹಾಕ್ಬಿಟ್ಟಿದಾರ ಯಾವುದು ಅವರ ಪೂಜಾ ಮನೆ ಈಗ ಲಾಕ್ ಆ ಶ್ರೀವಿದ್ಯೆ ಯಾವುದು ಒಂದು ಮೇರು ಮೇರು ಪೃಷ್ಠವಾದಂತಹ ಶ್ರೀ ಇದ್ದಾಳಲ್ಲ ದೇವಿ ಅದು ಧೂಳು ಹಿಡಿತಾ ಇದೆ ಆಶ್ಚರ್ಯವಾಯಿತು ಕೇಳಿದ್ರು ಏನು ಮುಂಚೆಲ್ಲ ತುಂಬ ಉಪಾಸನೆ ಮಾಡ್ತಾ ಇದ್ರಲ್ಲ ಶ್ರೀವಿದ್ಯೆ ಈಗೇನು ಬಿಟ್ಬಿಟ್ರಲ್ಲ ಬಾಗಿಲ ಬಾಗಿಲಿದೆಯಲ್ಲ ಬಾಗಿಲು ಹಾಕ್ಬಿಟ್ಟಿದೆಯಲ್ಲ ನಿಮ್ಮ ಪೂಜಾ ಕೋಣೆ ಅಂತ ಆಗ ಅವ್ರು ಹೇಳ್ತಾರೆ ನನಗೆ ಈಗ ನನ್ನ ಶರೀರವೇ ಶ್ರೀಯಂತ್ರದ ರೀತಿಯಲ್ಲಿ ಭಾಸವಾಗ್ತಾ ಇದೆ ನನ್ನ ಶರೀರವೇ ಶ್ರೀಯಂತ್ರ ನೋಡಿದಿರೋ ಶ್ರೀಯಂತ್ರ ಅದು ರೀತಿಯಲ್ಲಿ ಭಾಸವಾಗ್ತಾ ಇದೆ ನನಗೆ ನಾನು ಸ್ಪಷ್ಟವಾಗಿ ಅನುಭವಿಸ್ತಾ ಇದ್ದೇನೆ ನಾನು ಇನ್ನೇನು ಬೇಡ ಹೊರಗಡೆಯ ಬಾಕ್ಯ ಆಲಂಬನೆ ಬೇಡ ಬೇಡ ಆ ಅದಕ್ಕೆ ಬೀಗ ಹಾಕಿ ಕೂತಿದ್ದೆ ನಾನು ಇದು ಅಪರಾಕಾಶ ಇದು ಫ್ಲಡ್ ಬರಬೇಕಾದ್ರೆ ನೀವು ಡೋರ್ ಹಾಕೊಂಡಿದ್ದೀರಾ ಅಲ್ಲಿ ಅದ್ರ ರಡಿ ಇದೆ ಅಲ್ಲಿ ಒತ್ತು ಒತ್ತರಿಸ್ತಾ ಇದೆ ಹೀಗೆ ನೋಡಿದ್ರೆ ಅವ್ನ ಡ್ಯಾಮ್ ಅಲ್ಲಿ ಯಾವ ರೀತಿ ಇದಾಗುತ್ತೆ ಅಂತ ಅದ್ರ ನೋಡ್ಬೇಕು ಡ್ಯಾಮ್ ಆಚೆ ಕಡೆ ಎಷ್ಟು ಫೋರ್ಸ್ ಇರುತ್ತೆ ಅಂತ ಗೋಡೆ ಒಮ್ಮೆ ಒಡೀತು ಅಂದ್ರೆ ಸಾಕು ಇದ್ದದ್ದ ಆ ಪಟ್ಟಣ ಎಲ್ಲ ಹೋಯ್ತು ಅಲ್ಲಿಗೆ ಅವನ ಲೆಕ್ಕ ಆ ರೀತಿ ಆಗಿಬಿಡುತ್ತೆ ಅವನಿಗೆ ಆ ಭಗವಂತ ಬಂದು ಒಳಗಡೆ ಹರಿದುಬಿಟ್ಟು ಎಷ್ಟೋ ವೇಳೆ ಕೆಲವು ಕೆಲವು ಸಾಧಕರು ಅಂದರೆ ಯಾರು ಈ ಶ್ರೀರಾಮಕೃಷ್ಣ ಹೇಳಿದಾಗ ಈಶ್ವರ ಕೋಟಿಗಳು ಯಾರಿಲ್ಲವೋ ಅವರ ದೇಹ ಹೊಡೆದೋಗ ಅಂದರೆ ಶರೀರವನ್ನು ತ್ಯಾಗ ಮಾಡ್ತಾರೆ ಆ ಭಾವವನ್ನು ತರ್ಕೊಳಕಾಗುವುದಿಲ್ಲ ಶರೀರವನ್ನು ತ್ಯಾಗ ಮಾಡ್ತಾರೆ ಕೃತಕೃತ್ಯರಾಗ್ತಾರೆ ಹಾಗೆಯೇ ಇದು ಆತ್ಮ ನಿವೇದನಾಕ್ತಿಯ ಒಂದು ಇದು ನಂತರ ಬರ್ತಕ್ಕಂಥದ್ದು ತನ್ಮಯಾಸಕ್ತಿ ತನ್ಮಯ ತತ್ ಅಂದರೆ ಭಗವಂತ ಅವನ ಮಯವಾಗತಕ್ಕಂಥದ್ದು ತನ್ನಮಯ ಪಕ್ಕಿ ಇದು ಎಲ್ಲದರಲ್ಲೂ ಹಾಸುಹುಕ್ಕಾಗಿದೆ ಎಲ್ಲರಲ್ಲೂ ಕೂಡ ಹಾಸು ಆದರೆ ಮುಖ್ಯವಾಗಿ ಇದನ್ನ ಋಷಿಗಳಿಗೆ ಹೇಳುವಂತಹ ಇದು ಇದನ್ನ ಶಾಂತ ಭಾವ ಅಂತ ನಾವು ಹೇಳ್ತೇವೆ ಶಾಂತ ಭಾವ ಶಾಂತ ಭಾವದ ಉಪಾಸನೆಯಲ್ಲಿ ಹಿಂದಿನ ಕಾಲದಲ್ಲಿ ಋಷಿ ಯಾವುದೇ ಭಾವವನ್ನು ಉಪಯೋಗಿಸ್ತಾ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಎಲ್ಲ ಭಾವಗಳು ಸಂಸಾರಗಳಿಗೆ ಶಕ್ತಿ ಆದರೆ ಸ್ವಾಮಿ ನಮ್ಮಂಥ ಸನ್ಯಾಸಿಗಳಿಗೂ ಒಂದು ಭಾವ ಬೇಕಲ್ವಾ ಯಾವ ಭಾವ ಎಲ್ಲದನ್ನೂ ಸೇರಿಸಿರುವಂತಹ ಎಲ್ಲ ಸಂಬಂಧವನ್ನು ತಿಳಿಸಿದಂಥವರು ಪುನಃ ಹೇಗೆ ಸಂಬಂಧವನ್ನು ಕಲ್ಪಿಸಿಕೊಳ್ಳಿ ಸಾಧ್ಯ ಇಲ್ವಲ್ಲ ಅದರಿಂದ ಶಾಂತ ಭಾವನೆಯನ್ನು ಉಪಾಸ ಮಾಡಬೇಕು ಶಾಂತ ಅಂತ ಉಪನಿಷತ್ ಕೇಳುತ್ತೆ ಶಾಂತ ಹಾಗೆ ಋಷಿ ತಮ್ಮ ಅಂತರಂಗದಲ್ಲಿ ತನ್ಮಯದೆ ತಮ್ಮ ಆತ್ಮನಲ್ಲೇ ಅವನನ್ನು ನೋಡುತ್ತಾ ತನ್ಮಯರಾಗಿ ಆ ಪರಮ ಪ್ರೇಮವನ್ನು ಹೊಂದುವಂತಹ ಯಾವ ಮಾರ್ಗಗಳು ಯಾಜ್ಞವಲ್ಯ ಶುಕ ಕನಕ ಕೌಂಡಿನ್ಯ ತುತೀಕ್ಷ್ಣಾದಿಗಳು ಮಾಡಿದರೋ ಋಷಿಗಳು ಅನೇಕ ವರ್ಷಗಳ ಕಾಲ ವಾಲಕಿಲ್ಯರು ಬಾಲಕಿಲ್ಯ ಮುನಿಗಳಂತೂ ನಮಗೆ ಮಹಾಭಾರತ ಬರುತ್ತೆ ಅನೇಕ ವರ್ಷಗಳು ಯಾವುದೋ ಒಂದು ಪರ್ವತದಲ್ಲಿ ಆ ಮರದ ಮೇಲೆ ಆ ಋಷಿಗಳೆಲ್ಲ ಒಟ್ಟಿಗೆ ಇರ್ತಕ್ಕಂಥದ್ದು ವಾಲಕಿಲ್ಯ ಆ ಮರದ ಕೊಂಬೆಯಲ್ಲಿ ಉಲ್ಟ ಕಾಲನ್ನ ನೇಲಗಡೆ ಹಾಕಿಕೊಂಡು ತಲೆ ಕೆಳಗೆ ಹಾಕೊಂಡು ಉಲ್ಟ ಅವರು ತಪಸ್ ಮಾಡ್ತಾ ಇದ್ರು ತನ್ಮಯರಾಗಿ ತನ್ಮಯರಾಗಿ ಎಷ್ಟು ತನ್ಮಯರಾಗಿ ತಪಸ್ ಮಾಡ್ತಾ ಇದ್ರು ಬರುತ್ತೆ ಗರುಡ ಒಮ್ಮೆ ಆ ಕಾಂಡದ ಮೇಲೆ ಬಂದು ಕೂತ ಅವನು ಗೊತ್ತೇ ಆಗಲಿಲ್ಲ ನಾನು ಕಾಂಡವನ್ನು ಇಷ್ಟು ಬಿಗಿಯಾಗಿ ಹಿಡಿದಿದ್ದೇನೆ ಅಂತ ಆ ಕಾಂಡವನ್ನು ಸಮೇತ ಕಿಪ್ಪ ಅವೆಲ್ಲ ಜೊತಾಡ್ತಾ ಇದ್ರು ಅವರ ಋಷಿಗಳು ಆದ್ರೂ ಕೂಡ ಅವ್ರಗ್ ಗೊತ್ತೇ ಆಗ್ಲಿಲ್ಲ ತಾವು ಎಲ್ಲೋ ತಲೆ ಕೆಳಗಾಗಿ ಇಡೀ ಇದ್ರಲ್ಲಿ ಸುತ್ತ ಇದು ಇದ್ ಮಾಡ್ತಾ ಇದ್ದೀವಿ ಅಂತ ಗೊತ್ತೇ ಆಗಲಿಲ್ಲ ಯಾಕಂದ್ರೆ ತನ್ಮಯತೆ ತನ್ಮಯ ತತ್ಮಯರಾಗಿದ್ರು ತನ್ಮಯರಾಗಿದ್ರು ಎಲ್ಲೋ ಹೋಗಿ ಅಲ್ಲಿ ಬಿಟ್ಬಿಟ್ಟು ಬಂದ ಹಣದು ಗೊತ್ತಾಯ್ತು ಅಯ್ಯೋ ನಾನು ಮಾಡಿದ್ದು ಇದು ಅವನ್ನೆಲ್ಲೋ ಬಿಟ್ಬಿಟ್ಟು ಬಣ್ಣಲ್ಲ ಅಂತ ಹಾಗೆ ಇದು ಆ ತನ್ಮಯ ಶಕ್ತಿ ಅದ್ರಲ್ಲಿ ಬರ್ತದೆ ಕೊನೆಯದಾಗಿ ಬರ್ತಕ್ಕಂಥದ್ದು ಪರಮವಿರಹ ಶಕ್ತಿ ಪರಮ ವಿರಹಾಸಕ್ತಿ ಇದರ ಒಂದು ಒಂದು ಏನಿದೆಯೋ ಯಾವುದು ಆ ಅನುಭವ ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಇದು ಸಾಮಾನ್ಯವಾಗಿ ಆ ರಾಧೆಯಲ್ಲಿ ನಾವು ಕಾಣತಕ್ಕಂಥದ್ದು ಪರಮ ವಿರಹಾಸಕ್ತಿ ನಿಜವಾಗಿ ನಾನು ಹೇಳದಂತೆ ಒಂದು ಹೆಚ್ಚಲ್ಲ ಒಂದು ಕಡಿಮೆ ಅಲ್ಲ ಆದರೆ ಈ ಪರಮ ವಿರಹಾಸಕ್ತಿಯನ್ನು ನಾನು ನೋಡಿದಾಗ ಯಾಕೋ ಇದನ್ನೇ ಸ್ವಲ್ಪ ಜಾಸ್ತಿಯಾಗಿ ಹೇಳೋಣ ಅಂತ ಅನ್ಸ್ಬಿಡುತ್ತೆ ಅಂದ್ರೆ ಇದೇ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಹೇಳೋಣ ಅಂತ ಅಂತ್ ಬಿಡುತ್ತೆ ಯಾಕಂದ್ರೆ ಅಂಥದ್ದಿದು ಪರಮ ವಿರಾಧ ಇದೇನು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾವು ನೋಡುತ್ತೇವೆ ಓಂ ಪೂರ್ಣಮದೂರ್ಣಮಿ ದಂಪೂರ್ಣಾಪೂರ್ಣಮು ದೇ ಪೂರ್ಣತ್ಯಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿ ಹರಿ ಓಂ ತತ್ಸಕೃಷ್ಣಾರ್ಪಣಮಸ್ತು